ಜನನ ಶಾರೇವೀ ರಾಮಕೃಷ್ಣ ಜಗದ್ಗುರು ಪಾದಪದಿ ಪ್ರಣಮಿ ಮುಹುರ್ ಮುಹುರ್ ನಮಯತಿರ ವಿವೇಕನಂದಸುರೇ ಸಚಿತ್ಸುಖಸ್ವೂ ಸ್ವಾಮಿನೆತಾಪಾರಿಣಿ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ ಸರ್ವೇ ಜನಾಖಿನೋದು ಶ್ರೀರಾಮಕೃಷ್ಣ ಶರಣ ಕಳೆದ ಭಾನುವಾರ ನಾವು ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಸ್ವಾಮಿ ಯತೀಶ್ವರಾನಂದ ಅವರ ಈ ಕೃತಿ ಅದರ ಅಧ್ಯಾಯ ನಾಲ್ಕು ಭಗವಂತನನ್ನು ಕುರಿತಂತೆ ವಿವಿಧ ಭಾವನೆಗಳು ಮನುಷ್ಯನ ಅರನ್ಮನಗಳಲ್ಲಿ ಹೇಗೆ ಉದ್ಭವವಾದುವು ಯಾವತರ ಥರ ಪ್ರಶ್ನೆಗಳು ಉದ್ಭವವಾದುವು ಯಾವ ಥರದ ಒಂದು ಕಾತರತೆ ಸತ್ಯ ಶೋಧನೆ ಮನುಷ್ಯನ ಇತಿಹಾಸದ ಉದ್ದಗಲಕ್ಕೂ ನಾವು ನೋಡ್ತೇವೆ ಪ್ರಾಥಮಿಕವಾಗಿ ಭಗವಂತನ ಕುರಿತ ಮನುಷ್ಯನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮನುಷ್ಯನ ಒಂದು ಅರಿವು ಮನುಷ್ಯನ ಜ್ಞಾನ ಮನುಷ್ಯ ಏನು ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾನೆ ತಿಳ್ಕೊಳ್ಳುವ ಪ್ರಯತ್ನದ ಹಂತಗಳು ಯಾವುವು ಇದನ್ನು ಅತ್ಯಂತ ಒಂದು ತಾತ್ವಿಕವಾಗಿ ಅರ್ಥಪೂರ್ಣವಾಗಿ ಗಹನವಾಗಿ ಸೂಕ್ಷ್ಮತರವಾದ ರೀತಿಯಲ್ಲಿ ಶ್ವೇತಾಶ್ವರ ಉಪನಿಷ್ನ ಉದಾಹರಣೆಯ ಶ್ಲೋಕದ ಮೂಲಕ ನಾವು ಕಳೆದ ಭಾನುವಾರ ಇದ್ರ ಬಗ್ಗೆ ಚರ್ಚಿಸಿದ್ದೇವೆ ಆಗ್ತಾನೆ ಪರಮಾರ್ಥದ ಅನ್ವೇಷಣೆ ಅಂತ ಹೇಳಿದರೆ ಈ ಭುವಿಯ ಸಾಮಾನ್ಯ ಜೀವನವನ್ನು ಎಷ್ಟೋ ಸಾವಿರ ವರ್ಷ ನೋಡಿ ಆದಮೇಲೆ ಮನುಷ್ಯನ ಬುದ್ಧಿ ಸಾವು ಹುಟ್ಟು ಆಕಾಶ ಗಿಡ ನಕ್ಷತ್ರ ಪ್ರಪಂಚ ಇದು ನೋಡಿ ಆದಮೇಲೆ ಮನುಷ್ಯನ ಬುದ್ಧಿ ಪ್ರಶ್ನಿಸ್ಲಿಕ್ಕೆ ಪ್ರಾರಂಭ ಮಾಡಿತು ಇದನ್ನೇ ಶ್ವೇ ಶ್ವೇತಾಶ್ವರ ಉಪನಿಷತ್ನ ಆ ಶ್ಲೋಕದ ಮೂಲಕ ಅದರ ಅರ್ಥ ಕಾರಣವಾಗುವುದು ವಾಟ್ ಈಸ್ ದ ಅಲ್ಟಿಮೇಟ್ ಕಾಸ್ ವಿಜ್ಞಾನದ ಮುಖ್ಯ ಅಡಿಗಲ್ಲೇ ಇದು ಕಾಸ್ ಆ್ಯಂಡ್ ಇಫೆಕ್ಟ್ ಬ್ರಹ್ಮವೇ ನಾವು ಇಲ್ಲಿ ಎಲ್ಲಿಂದ ಹುಟ್ಟಿದೆವು ನಾವು ಎಲ್ಲಿಂದ ಬಂದೆವಪ್ಪ ನೀವು ಒಬ್ಬ ನಮ್ಮಲ್ಲಿ ಮೊನ್ನೆ ಒಬ್ರು ಯಾರೋ ಒಬ್ರು ಸಡನ್ನಾಗಿ ಬಂದುಬಿಟ್ರು ಹುಷಾರಿಲ್ಲ ಅವರ ಇತ್ತು ಹೇಗಿಲ್ಲಿ ಬಂದ ಅಂದ್ಲಿಲ್ಲ ಪ್ರಶ್ನೆ ನೀನು ಊರು ಯಾವ್ದಪ್ಪ ನೀನು ಎಲ್ಲಿಂದ ಬಂದಿ ಸಾಮಾನ್ಯವಾಗಿ ನಾವು ಕೇಳ್ತೇವಪ್ಪ ನೀವು ನಿನ್ನ ಮೂಲ ಯಾವುದಪ್ಪ ನೀನು ಯಾವ ಊರಿಂದ ಬಂದು ಭಾಷೆ ಯಾವ್ದು ಕಡೆ ಅಮ್ಮ ಅಷ್ಟು ಕಷ್ಟ ಕಡೆ ಪೊಲೀಸಿಗೆ ಕರಿಬೇಕಾಯ್ತು ಆಮೇಲೆ ಅ ಅಷ್ಟೊಂದು ಕ್ರಶವಾದ ಶರೀರ ಇಷ್ಟೊಂದು ಅವರು ಕನ್ನಡನೂ ಒಂಥರ ಮಾತಾಡ್ತಾರೆ ಆ ಕನ್ನಡೇತರ ಭಾಷೆಯನ್ನೇನೋ ಒಂಥರ ಮಾತಾಡ್ತಾರೆ ಅದು ತೆಲುಗು ಆತ್ ತಮಿಳ ಏನೂ ಗೊತ್ತಾಗ್ತಾ ಇಲ್ಲ ಏನಂತ ನಮ್ಗೆ ಆಶ್ಚರ್ಯ ಆಯಿತು ಈ ಸೃಷ್ಟಿಯಲ್ಲಿ ನಾವು ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಹಾಸ್ಪಿಟ್ಲಿನಲ್ಲಿ ಎಲ್ಲ ಥರದ ಸಪೋರ್ಟ್ ಇದ್ದರೂ ಕೂಡ ಜನ ಇದ್ದಾರೆ ಭಿಕ್ಷುಕರ ಥರ ಅದು ಯಾರು ಬಂದುಬಿಟ್ಟರೂ ಗೊತ್ತಾಗ್ತಾ ಇಲ್ಲ ನಮ್ಮ ಈ ಪಬ್ಲಿಕೇಶನ್ ವರಾಂಡದಲ್ಲಿದ್ದರು ಕಡೆ ಏನಾದರೂ ಸತ್ತೋದ್ರೆ ಗಿತ್ತೋದ್ರೆ ಅಂತ ಮಳೆ ಬರ್ತಾ ಇದೆ ಈ ಕಡೆ ನಾವೆಲ್ಲ ಒಂದು ಸರಿ ಹೇಳಿದೆ ಅಂತ ಕಾಣ್ತದೆ ಇನ್ನಿವೆ ಆ ಥರದ ವ್ಯಕ್ತಿ ಬಂದು ಒಂದು ಬಂದು ಕಡೆ ಪೊಲೀಸ್ನವ್ರು ತೆಗೆದುಕೊಂಡು ಬಿಟ್ಟು ಅಥವಾ ಬೆಗರ್ಸಮ್ ಅಥವಾ ಹಾಸ್ಪಿಟ್ಲಿಗೆ ಶಿ ಡೆಫಿನೆಟ್ಲಿ ನೀಡ್ಸಣ ನಡಿಲಿಕ್ಕಾಗೋದಿಲ್ಲ ಕಾಲು ಚಾಚಿಕೊಂಡು ಹೀಗೆ ಕೂತ್ಕೊಂಡು ಪೇಟಾ ಕಟ್ಟು ಅದರಲ್ಲೇ ಒಂದು ಕಡೆ ನೀರು ವಾಟ್ರು ಬಾಟ್ಲು ಅದು ಹಿಂಗೆ ಇರ್ತಾರೋ ಅವರು ಏನು ಕಷ್ಟ ಶರೀರ ಕಡಿಮೆ ಕಡಿಮೆ ಪಕ್ಷ ಒಂದು ಅರವತ್ತೈದು ಎಪ್ಪತ್ತು ವರ್ಷದ ಅತ್ಯಂತ ಕ್ರಶ ರೋಗ ರೋಗಸ್ಥ ಶರೀರ ಸೊ ನೀವು ಎಲ್ಲಿಂದ ಬಂದಿಯಮ್ಮ ಎಲ್ಲಿಂದ ಬಂದಿಯಮ್ಮ ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸು ಡಿಪ್ರೆಷನ್ ಈ ಥರ ಒಂಥರ ಏನೇ ಸ್ಟೇಟ್ ಆಫ್ ಡಿಸಾರ್ಡರ್ ಎಷ್ಟು ಕಷ್ಟ ಆಗ್ತದೆ ನೋಡಲಿಕ್ಕೆ ನಾವು ನೋಡಿರಿ ಕಡೆ ನಾವು ಬೆಡ್ಶೀಟ್ ಕೊಟ್ಟ ಅದು ಕೊಟ್ಟು ನಮ್ಮಿಂದ ಏನು ಸಾಧ್ಯವಾಗಿದ್ದು ನೀರು ಕೊಡಿಲಿಕ್ಕೆ ಬಾಟ್ಲು ಅನ್ನ ಅದೇನು ಬೇಡ ಅದು ಬಟ್ ಏನಂತ ಹೇಳಿದರೆ ಅಷ್ಟರಲ್ಲಿ ಅಮ್ಮ ಅವಳು ಕಂಫರ್ಟೇಬಲ್ ಆಗಲಿಕ್ಕೆಲ್ಲ ಮಾಡ್ಕೊಂಡ ಅದರಲ್ಲಿ ಚೆನ್ನಾಗಿದ ಆ ಕಷ್ಟದಲ್ಲಿ ಚೆನ್ನಾಗಿದ್ದಾಳೆ ಅರೆ ನಮಗೇ ತಳಮಳ ಅನ್ನಿಸ್ತಾ ಇದೆ ಈ ಜೀವ ಹೀಗೆ ಹೇಗಿರ್ತದಪ್ಪ ಅಂತ ಕಡೆ ಪೊಲೀಸ್ನವರು ಬಂದರೂ ನಾವು ನೋಡ್ಕೊಳ್ತೇವೆ ನಮ್ಮ ಗರುಡ ಮ್ಯಾನ್ ರೌಂಡ್ ಹಾಕ್ತದೆ ಈಗ ಹಾಸ್ಪಿಟ್ಲಲ್ಲಿ ಕಷ್ಟ ಸ್ವಾಮೀಜಿ ಇಲ್ಲಿ ಇರಲಿಕ್ಕೆ ಚೆನ್ನಾಗಿದ್ದಾರೆ ಮಳೆ ಬಂದರೆ ನೋಡ್ತೇವೆ ಅಂತ ಬೆಳಗ್ಗೆವ್ರಿಗೆವ್ರಿಗೆ ಸ್ವಲ್ಪ ಇದ್ರಂತ ಕಾಣ್ತದೆ ಆಮೇಲೆ ಯಾರು ಕರ್ಕೊಂಡು ಹೋಗಿದ್ದಾರೆ ಇನ್ನುವೇ ನಾವು ಯಾರನ್ನು ನೋಡಿದರೆ ಯಾರು ಎಲ್ಲಿಂದ ಮೂಲ ಏನು ಅಂತ ಕೇಳ್ತೇವಲ್ವಾ ಎಲ್ಲಿಂದ ಬಂದಿದೆಯಾ ಅದೇ ಬ್ರಹ್ಮವೇ ನಾವು ಎಲ್ಲಿಂದ ಹುಟ್ಟಿದೆವು ಈ ಪ್ರಶ್ನೆ ನಮ್ಮ ಕಾಡ್ತಾ ಇಲ್ಲ ಇದೊಂದು ದೊಡ್ಡ ಜ್ಞಾನ ನಾವು ಇಲ್ಲಿ ಭದ್ರ ಬುನಾದಿ ಹಾಕಿ ಇದು ನಮ್ಮ ಶಾಶ್ವತ ಅತ್ಯಂತಿಕ ಇದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ ಒಂದು ಅರ್ಧ ದಿವಸದಲ್ಲಿ ನಾವು ಸೀಟ್ ಬುಕ್ ಮಾಡ್ತೇವೆ ಅದರಲ್ಲಿ ಕೂಡ ನಾವು ಸ್ಥಾಪಿಸ್ಕೊಳ್ತೇವೆ ಅದನ್ನು ಪರ್ಮನೆಂಟ್ ಅಂತ ಹೇಳ್ಬಿಟ್ಟು ಅದ್ರ ಮನುಷ್ಯನಿಗೆ ಬುದ್ಧಿ ಅದರಿಂದಲೇ ಅದೇ ಮಾಯೆ ಇಲ್ಲದಿದ್ದರೆ ನಾವು ಜೀವ ತಳಮಳಗೊಳಿಸ್ತೇವೆ ಹೇಗಿರ್ತಾರಪ್ಪ ಅಂತ ನಮ್ಮ ವಿದ್ಯಾಶಾಲೆಯಲ್ಲಿ ಹೋಮ್ ಸಿಕ್ ಹುಡುಗರಿಗೆ ಮಾತ್ರ ಬೋಧ ಇದೆ ಹೋಮ್ ಇರ್ತಾರೆ ಅವ್ರಿಗೆ ರೊಕ್ಕೇ ಆಗೋದಿಲ್ಲ ನಾವು ಅರ್ಥ ಸಿಕ್ಕಾಗೋದಿಲ್ಲ ವಿದ್ಯಾಶಾಲೆಯಲ್ಲಿ ಹುಡುಗರು ಹೋಮ್ ಸಿಕ್ಕಾಕ್ಬಿಟ್ಟು ಕೆಲವೊಮ್ಮೆ ನೋಡಿ ಅವ್ರ ತಂದೆ ತಾಯಿ ಜೊತೆ ಇದ್ರು ಇಲ್ಲಿ ಅವಳಿಗೆ ರಾತ್ರಿ ನಿದ್ದೆ ಬರೋದಿಲ್ಲ ಅವಂಜ್ ಬರ್ತದೆ ಯಾವ ಥರ ಮರಕ ಸಂಕಟ ಎಂತೆಂಥ ಹೋಮ್ ಸಿಕ್ನೆಸ್ಸು ಅವರು ಒಬ್ಬ ಹುಡುಗ ಇದ್ದ ಹುಣ್ಸೂರ್ನವನು ಅವ್ನು ಭಾರಿ ಫೇಮಸ್ ಅವನ ಹೋಮ್ ಸಿಕ್ನೆಸ್ಸು ಅವನು ಈ ಬ್ಲಾಕಲ್ಲಿ ಅವನು ಕರಿ ಅವನ ತಂದೆ ಅವನು ಇಲ್ಲಿಯೇ ಕಲಿಬೇಕು ಅವನ ಭಾರಿ ಬುದ್ಧಿವಂತ ಕ್ಲಾಸ್ನಲ್ಲಿ ಅವನು ಹೋಮ್ ಸಿಕ್ ಆವರಿಸಿ ಬಿಟ್ಟರೆ ಅವನು ಈ ಬ್ಲಾಗಲ್ನಾಗ ಆ ಪಂಕಜ್ ಮಹಾರಾಜ್ ಅಂತ ಅವರು ತುಂಬ ರಸವತ್ತಾಗಿ ಅವ್ನು ಹೇಳ್ದು ಸ್ವಾಮೀಜಿ ಅವನು ಈ ಬ್ಲಾಗ್ನ ಆ ಗ್ಯಾಂಗ್ ವೇದಿಂದ ಹೊರಳಾಡಿದರೆ ಈಗ ಅಲ್ಲಿವರೆಗೆ ಕರ್ಕೊಂಡೋಗಿ ಹಾ ಹಾ ನನಗೆ ಅವನು ಇಡೀ ದಿವ್ಸ ಮತ್ತೆ ಅಷ್ಟು ಹೊರಳಾಡ್ತಾರೆ ಗುರು ಮಹಾರಾಜರ ವ್ಯಾಕುಲತೆ ಕಾಳಿದರ್ಶನಕ್ಕೋಸ್ಕರ ಅಯ್ಯೋ ಇನ್ನೊಂದು ದಿವ್ ಆ ಯಾರಪ್ಪ ಈ ಯಾರೋ ನೋಡಿದರೆ ಯಾರೋ ಇವರನ್ನು ಬಿಟ್ಟು ಬಿಟ್ಟು ಹೋಗಿದಾರ ಅಂತಾಯಿ ಕರೀತಾರೆ ಅಂತ ರಾಮಕೃಷ್ಣರ ಜೀವನದ ಒಂದು ದೃಶ್ಯ ಇದೆ ಅದು ಗಂಗಾ ತೀರದ ಮರಳಿಗೆ ತಮ್ಮ ಮುಖವನ್ನು ಉಜ್ಜಿಕೊಂಡು ಇನ್ನೊಂದು ದಿನ ಕಳೆದು ಹೋಯ್ದು ತಾಯಿ ನನಗೆ ಇನ್ನೂ ದರ್ಶನ ಆಗಿಲ್ಲ ಅಲ್ಲ ಅಂತ ಆ ವ್ಯಾಕುಲತೆ ಹೊಂಸಿಕ್ ಹುಡುಗರಲ್ಲಿ ನೋಡಿದ್ದೇವೆ ನಾವು ಅವನು ಹೀಗೆ ಅಲ್ಲಿಂದ ಅಲ್ಲಿಂದ ಹೊರಳಾಡ್ತಾನೆ ಯಾವುದಕ್ಕೆ ಈ ಪ್ರಭುಶಂಕರ್ ಬರ್ತಾಯಿದ್ರು ಅವನಿಗೆ ಪ್ರಭುಶಂಕರ್ ಹತ್ರ ಕೊಟ್ಟೆವು ಏನಪ್ಪ ನಿನ್ನ ಕಷ್ಟ ಅವ್ರು ಚೆನ್ನಾಗಿ ಮಾತಾಡಿಸ್ತಿದ್ರು ಚೆನ್ನಾಗಿ ಮಾತಾಡಿಸ್ತರು ಅವನು ಅವನು ಮಾತಾಡಿದ ಅವನು ಒಂದು ಡೈಲಾಗಿಗೆ ಒಳಪಡಿಸಿದರೆ ಅವ್ನು ಚೆನ್ನಾಗ್ ಆಗ್ತಾನೆ ಸ್ವಲ್ಪ ಬುದ್ಧಿವಂತ ಅತಿ ಬುದ್ಧಿವಂತ ನಾವು ಕೂಡ ಅವ್ನು ಉಳಿಸ್ಕೊಳ್ಬೇಕಂತಲೇ ಇದ್ದೇವು ಹುಣ್ಸೂರು ಮೇಸ್ಟ್ರ ಮಗ ಒಬ್ಬ ಕಡೆಗೆ ಒಂದ್ಸರಿ ತಂದೆ ತ ಅವನು ಹೊರಳಾಡಿಬಿಟ್ಟು ಗೇಟ್ವರೆಗೆ ಹೋದ ಅವನು ಕರ್ಕೊಂಡು ಆ ಗೇಟಲ್ಲೇ ಹೊರಳಾಡಿಬಿಟ್ಟು ನಮ್ಮ ಇಬ್ಬರ ಅಟೆಂಡರು ಅವ್ನು ಎರಡು ಕಾಲು ಎರಡು ಕೈ ಹೀಗೆ ಹಿಡ್ಕೊಂಡು ಬಿಟ್ಟು ಕರ್ಕೊಂಡು ತಂದೆ ಅಷ್ಟು ಅಂದರೆ ಅವರಿಗೆ ಅವನಿನ್ ಬುದ್ಧಿವಂತ ಎಲ್ಲಿ ಓದಲಿ ಅಂತ ಅವ್ನಿಗೆ ಗೊತ್ತಿದೆ ಪಾರಿ ಬುದ್ಧಿವಂತ ಅದೇನು ಹೋಮ್ ಸಿಕ್ನೆಸ್ ನಾವು ಅರ್ತ್ ಸಿಕ್ಕಾಗೋದಿಲ್ಲ ನಾವು ಅಂದರೆ ಗಾಡ್ ಸಿಕ್ಕಾಗುದಿಲ್ಲ ನಾವು ಅರ್ಥ ಇಲ್ಲಿ ಇದು ಶಾಶ್ವತ ಇಲ್ಲಿ ಎಲ್ಲಿದ್ದರೂ ನಾವು ಚೆನ್ನಾಗೇ ಇರ್ತೇವೆ ನಮಗೆ ಆ ವ್ಯಾಕುಲತೆ ನಾವು ಎಲ್ಲಿಂದ ಬಂದಿದ್ದೇವೆ ನಮ್ಗೆ ನಮ್ಮ ಎಲ್ಲಿ ಒರಿಜಿನ್ ಯಾವುದಪ್ಪ ಭಗವಂತ ನೀವು ವೇಷ ಈ ವೇಷ ಕಳಿಸ್ಕೊಟ್ಟಿದೆಯಲ್ಲ ಎಲ್ಲಿ ಯಾ ಯಾವುದು ನನ್ನ ಮೂಲ ನನ್ನ ಸತ್ಯ ಏನು ಅಂತ ನಾವು ಪ್ರಶ್ನಿಸ್ತೇವಾ ನಮ್ಗೆ ದುಃಖ ಆಗ್ತಾ ಇದೆಯಾ ನಾವಿಲ್ಲಿ ಆ ಹೇಗಿರ ಹೇಗೆ ಚೆನ್ನಾಗಿದೆ ಗೊತ್ತ ಆ ಅಮ್ಮ ಸೆವೆಂಟಿ ಇಯರ್ ಓಲ್ಡ್ ಆ ಕಷ್ಟದ ಮಧ್ಯದಲ್ಲಿ ಕೂಡ ಶಿ ವಾಸ್ ಟ್ರೈಯಿಂಗ್ ಟು ಬಿ ಕಂಫರ್ಟೇಬಲ್ ಅದನ್ನು ನಾನು ಗಮನಿಸಿದೆ ಅತೀ ಸೂಕ್ಷ್ಮವಾಗಿ ಗಮನಿಸಿದೆ ಅದೆಲ್ಲ ಹಾಗೆ ಇಟ್ಬಿಟ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದಂಗೆ ಆಯಿತು ನಾನು ಚೆನ್ನಾಗಿದ್ದೇನೆ ಹಾಗೆ ಆ ಕಷ್ಟದಲ್ಲಿ ಚೆನ್ನಾಗಿದ್ದಾರೆ ಅವರು ಹಾಗೆ ನಾವು ಎಲ್ಲವನ್ನು ಮರೆತು ನಮ್ಮ ನಿಜವಾಗಿ ನಾವು ಏನು ತಿಳಿಬೇಕೋ ಯಾವುದು ನಮ್ಮ ಮೂಲ ನಮ್ಮ ಸ್ವರೂಪ ತಿಳಿಬೇಕೋ ಅದನ್ನು ಮರೆತು ಈ ಅಸ್ಥಿ ಪಂಜರದಲ್ಲಿ ಪಂಜರದ ಪಕ್ಷಿಯಾಗಿದ್ದು ಬಿಟ್ಟು ಆ ಗೂಡಲ್ಲಿ ನಾವು ನೆಮ್ಮದಿಯಿಂದ ಚೆನ್ನಾಗಿದೆ ಆದರೆ ಇಲ್ಲಿ ಉಪನಿಷತ್ ಪ್ರಶ್ನೆ ಮಾಡ್ತದೆ ಹೇ ಭಗವಂತ ಕಾರಣ ಯಾವುದು ಬ್ರಹ್ಮವೇ ನಾವು ಎಲ್ಲಿಂದ ಹುಟ್ಟಿದೆವು ನಾವು ಬದುಕಿರುವುದು ಏತಕ್ಕೆ ನಮಗೆ ಅಂತಿಮ ವಿಶ್ರಾಂತಿಯಲ್ಲಿ ಬ್ರಹ್ಮವೇತ್ತರಾದ ನಾವು ಯಾರ ಅಜ್ಞಾನ ಅನುಸಾರವಾಗಿ ಈ ಸು ಸುಖ ದುಃಖಗಳ ನಿಯಮಕ್ಕೆ ಬದ್ಧರಾಗಿದ್ದೇವೆ ಯಾರ ನಿಯಮಕ್ಕನುಸಾರವಾಗಿ ವೆರೈಟೀಸ್ ಇಸು ವಂಡರ್ ಲ್ಯಾಂಡ್ ಅಂತವರು ಒಂದು ಪೋಯಮ್ ಇದೆ ವಿ ಆರ್ ಇನ್ ಎ ವಂಡರ್ ಲ್ಯಾಂಡ್ ಅಂತ ಅವನಿಗೆ ಅವನೊಂದು ಪ ಈ ನನ್ನ ಬಾಂಬೆ ಆಶ್ರಮದ ಒಂದು ಲೆಕ್ಚರ್ನಲ್ಲಿ ಒಬ್ಬರು ಮಾತಾಡಿದ್ದು ಇನ್ನೂ ನನಗೆ ನೆನಪಿಗೆ ವಿ ಆರ್ ಇನ್ ಎ ವಂಡರ್ ಲ್ಯಾಂಡ್ ಈ ವಂಡರ್ ಸಿಟಿ A blade of grass is a wonder. A sunrise is a wonder. A human personality is a wonder. For him, Ghanakshatra is a wonder. One of the hulu, one of the kadi, one of the wonder. A wonder, I don't know, a vismaya a vismaya a buddhi a buddhi Now, I just talked about that. Ajnana a ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೇವೆ ಅಜ್ಞಾನದಲ್ಲೇ ಇರುವುದಕ್ಕೆ ಇವತ್ತು ಶ್ರೀಕಂಠೆಯವರು ಬೆಳಿಗ್ಗೆ ಆ ಹಂದಿಯ ಉದಾಹರಣೆ ಕೊಟ್ಟರು ಅದು ವರಹ ಅವತಾರದಲ್ಲಿ ಕಡೆಗೆ ನಾನು ಚೆನ್ನಾಗಿದ್ದೇನೆ ಈ ಈ ಕೊಳಕ್ನಲ್ಲಿ ನಮ್ಮ ಇಷ್ಟೊಂದು ಮರಿಗಳು ಎಂಟತ್ತು ಹದಿನೈದು ಮರಿಗಳಿದ್ದಾವೆ ನಾನು ಬರೋದಿಲ್ಲ ಅಲ್ಲಿ ಅಂತ ಹೇಳಿಬಿಟ್ಟು ವರಹದ ಒಂದು ಚೆನ್ನಾಗಿದ್ದಂತೆ ಕಡೆಗೆ ಶಿವ ಏನು ಆ ತ್ರಿಶೂಲದಿಂದ ವೆಗ್ದು ಬಿಟ್ಟು ಆ ವರಾಹ ಲಿಮಿಟೆಡ್ ಅಟ್ಟಯರ್ನಿಂದ ಅವರಿಗೆ ಆಚೆ ತಂದು ಬಿಟ್ಟು ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಹಾಗೆ ನಾವು ಕೂಡ ಹಂದಿಗಳ ಥರಾನೆ ಅಲ್ಪ ಬರೇ ವ್ಯತ್ಯಾಸ ಸ್ವಲ್ಪ ಸಿವಿಲೈಸ್ಡ್ ಹಂದೀಸ್ ಸೊ ಈ ವಿಶ್ವದ ಕಾರಣ ಏನಿರಬಹುದು ಎಂಬುದು ಮುಂದಿನ ಶ್ಲೋಕದಲ್ಲಿ ಬರುವುದು ಕಾಲವಿರಬಹುದೇ ಪ್ರಕೃತಿಯೇ ನಿಯತಿಯೇ ಅಥವಾ ಆಕಸ್ಮಿಕವೇ ಭೌತ ವಸ್ತುವೆ ಮನಸ್ಸೇ ಅಥವಾ ಅಹಂಕಾರವೇ ಈ ರೀತಿ ಪರೀಕ್ಷಿಸುತ್ತಾ ಹೋಗಿ ಇವುಗಳ ಇವುಗಳಲ್ಲಿ ಯಾವುದೊಂದು ಅಥವಾ ಇವುಗಳ ಒಟ್ಟು ಸಮೂಹವು ಕಾರಣವಾಗಿರಲಾರದೆಂದು ತೀರ್ಮಾನಕ್ಕೆ ಬರುತ್ತದೆ ಅಂದರೆ ವಿಶ್ವದ ಕಾರಣ ಏನಿರಬೇಕು ಅಂತ ಸಮಯವೇ Is ಇಸ್ ಇಟ್ ದ ಟೈಮ್ ನೀವು ಸಮಯದ ಬಗ್ಗೆ ಯಾವಾಗಲೂ ಅದು ಚಿಂತನೆ ಮಾಡಿದರೆ samaya. What is time? ಟೈಮ್ ಎಂಬುದು ಗಾಢವಾಗಿ ನೀವು easy ಈಸಿ ಚರ್ನಲ್ಲಿ ಕೂತ್ಕೊಂಡು ಆಕಾಶ ವೀಕ್ಷಣೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರ್ತ ಕೂತ್ಕೊಂಡು ದಿಸ್ ಇಸ್ ಕಾಲ್ ಥಿಂಕಿಂಗ್ ಹಾಬಿ ನೋಡಿ ನಾವು ಪುಸ್ತಕ ಓದುವುದನ್ನೇ salpa pustaka odi it ಇಟ್ ಗಿವ್ಸ್ ಅ ಸ್ಟಿಮ್ಯುಲೈಟ್ ಟು ಥಿಂಕ್ ಬಟ್ ಪುಸ್ತಕ ಓದುವುದರಲ್ಲೇ ಬದ್ಧರಾಗಬೇಡಿ ಇನ್ನೊಬ್ಬರ ಆಲೋಚನೆಯೂ ಓದ್ತಿರ್ ನೀವು ನಾವು ನಮ್ಮ ಬುದ್ಧಿಯ ದಿಕ್ ದಿಶೆಗಳನ್ನು ಶಕ್ತಿಯನ್ನು ಝಳಪಿಸಿಕೊಂಡು ನಾವೇ ಪ್ರಶ್ನಿಸಿ ನೋಡಿ ಪ್ರಶ್ನಿಸಿ vismayagondho, ಅರ್ಥವನ್ನು ಗ್ರಹಿಸ್ಲಿಕ್ಕೆ ಪ್ರಯತ್ನ ಮಾಡಿ ರೂ ಇಂಡಕ್ಟಿವ್ ಲಾಜಿಕ್ ಡಿಡಕ್ಟಿವ್ ಲಾಜಿಕ್ ಇಂಡಕ್ಟಿವ್ ಲಾಜಿಕ್ ಸಹಜವಾಗಿದೆ ಇಂಡಕ್ಟಿವ್ ಲಾಜಿಕ್ ಅಂತ ನನ್ನ ಶಬ್ದ ಹೇಳಿದ ಕೂಡಲೇ ಅದೊಂದು ಸ್ಪೆಷಲ್ ಏನೋ ಸಬ್ಜೆಕ್ಟು ನಾವು ನೀವು ಯಾವ್ದು ಪ್ರತಿದಿನ ಮಾಡುವಂಥದ್ದದೋ ಕೆಲವೊಮ್ಮೆ ಏನು ಗೊತ್ತುಂಟ ಯಾವುದಾದ್ರೂ ಸ್ಟಡಿ ಅಧ್ಯಯನದ ಮೂಲಕ ನಾವು ಅದಕ್ಕೆ ಡೆಫಿನೇಷನ್ ಆಗಿ ಟೆಕ್ನಿಕಲ್ ವರ್ಡ್ ಕೊಟ್ಟು ಕೂಡಲೇ ನಾ ನಾವು ನಿತ್ಯ ಜೀವನದಲ್ಲಿ ಬೆಳೆಸುವಂಥದ್ದು ಅದು ಹಾಂ ಅದಕ್ಕೆ ಒಬ್ಬರು ಸ್ಟಡಿ ಮಾಡಿ ಒಂದು ಶಬ್ದ ಕೊಟ್ಟು ಕೂಡಲೇ ಇದು ನಮ್ಗೆ ಗೊತ್ತಿಲ್ಲ ಇದು ಭಾರಿ ಕಷ್ಟ ಅಂತಕೊಳ್ತೇವೆ ಏನು ಮಾಡಿದ್ದಾರೆ ನಾವು ನಿತ್ಯ ನಮ್ಮ ಉಸಿರಾಟವನ್ನೇ ಉಸಿರಾಡ್ತಾ ಇದ್ದೇವಲ್ವ ಅದು ಉಸಿರಾಟದ ಬಗ್ಗೆ ಇವಾಗ ಗೊತ್ತಿಲ್ಲ ಅಂತ ಹೇಳಿದೆ ನಾವು ಪ್ರತಿ ಕ್ಷಣ ಉಸಿರಾಡ್ತಾ ಇದ್ದೇವೆ ಆದರೆ ಅದರ ಸೂಕ್ಷ್ಮ ಸ್ವರೂಪ ನಮಗೆ ಗೊತ್ತಿರೋದಿಲ್ಲ ಹಾಗೆಯೇ ನಾವು ಈಗ ಇಂಡಕ್ಟಿವ್ ಲಾಜಿಕ್ ಅಂದರೆ ಏನು ಡಿಡಕ್ಟಿವ್ ಲಾಜಿಕ್ ಅಂದರೆ ಏನು ಈಗ ಕಾಗೆ ಮೈಸೂರಿನಲ್ಲಿ ಕಪ್ಪು ಕಾಗೆ ಬೆಂಗಳೂರಿನಲ್ಲಿಯೂ ಕಪ್ಪು ಬಾಂಬೆಗೆ ಹೋದ್ರು ಅಲ್ಲಿ ಕಾಗೆ ಕಪ್ಪು ಅರೆ ಮಲೇಷ್ಯಕ್ಕೆ ಹೋಗಿ ನೋಡಿದ್ದು ಅಲ್ಲಿಯೂ ಕಾಗೆ ಕಪ್ಪು ರಷ್ಯಾಕ್ ಹೋಗಿ ನೋಡಿದ್ರು ಯಾವಾಗಲೂ ಅಲ್ಲಿಯೂ ಕಪ್ಪು ಹಾಗಾದರೆ ಕಾಗೆ ಎಲ್ಲ ಕಡೆ ಕಪ್ಪು ಕಾಗೆ ಎಂಬುದೇ ಕಪ್ಪು ಲಾಜಿಕ್ ಇದು ಪರ್ಟಿಕ್ಯುಲರ್ ಟು ಜನರಲ್ ಪರ್ಟಿಕ್ಯುಲರ್ ಟು ಜನರಲ್ ಇನ್ನೊಂದು ಜನರಲ್ ಟು ಪರ್ಟಿಕ್ಯುಲರ್ ಒಂದು ಒಂದು ಡಿಡಕ್ಟಿವ್ ಒಂದು ಇಂಡಕ್ಟಿವ್ ಲಾಜಿಕ್ ಅಂತ ಇದನ್ನು ಡಿಡಕ್ಟಿವ್ ಇಂಡಕ್ಟ್ಯುಲಾಜಿಕ್ ಹೇಳಿದ ಕೂಡಲೇ ಏನೋ ದೊಡ್ಡ ಟೆಕ್ನಿಕಲ್ ಆಗೋಯ್ತಾ ಅದು ಪ್ರತಿನಿತ್ಯ ಹಳ್ಳಿಯವರಿಗೆ ಗೊತ್ತಿದೆ ನೋಡಪ್ಪ ಈ ಥರ ನಿಮಗೆ ಪುನರ್ನವಿ ಬೇಕು ಅಂತ ಹೇಳಿದರೆ ಹಾಂ ನಮಗೊಬ್ಬರು ಹೋಗಿ ಒಬ್ಬರು ಆಯುರ್ವೇದಿಕ್ ಭಾರಿ ದೊಡ್ಡ ವೈದ್ಯರು ಪುನರ್ನವಿ ಅಂತ ತುಂಬ ವಿಷಯ ಹೇಳಿ ಅದು ಹಿಂಗೆ ಅದು ಪುನರ್ನವಿ ಒಂದು ಟ್ಯಾಬ್ಲೆಟ್ಗೆ ಎಂಬತ್ತು ರೂಪಾಯಿ ಇದೆ ಅದು ರೀಜ್ಯುವಿನೇಟಿಂಗ್ ಇಫೆಕ್ಟ್ ಇದೆ ಅದರಲ್ಲಿ ಬೋರಾವಿಯ ಡಿಫ್ಯೂಸ ಅಂತಾದರೆ ಬೋರ ಅದು ನಿಕ್ಟ್ಯಾಜಿನೇಸೆ ಫ್ಯಾಮಿಲಿ ಪಾರಿಜಾತ ಫ್ಯಾಮಿಲಿ ಇದೆ ಅಲ್ವಾ ಆದರೆ ಅದು ಹುಲ್ಲಿನ ಥರ ಬೆಳೀತದೆ ಅದರಲ್ಲಿ ಅದರನ್ನು ಹುಡುಕಿ ಹುಡುಕಿ ಕಡೆ ನಮ್ಮ ಹಿತ್ ನಮ್ಮಲ್ಲಿ ಇದೆ ಅದು ನಮ್ಮ ನಿನ್ನೆ ಈ ಸಿಂಗ ನಮ್ಮ ರೋಸ್ ಗಾರ್ಡನ್ನಲ್ಲಿ ಎಷ್ಟು ಸಿಕ್ತು ಅದರ ರೂಟ್ಸ್ ಎಲ್ಲ ತೆಗೆದುಬಿಟ್ಟು ಡ್ರೈವ್ ಮಾಡಿ ಇಟ್ಟಿದ್ದೇನೆ ಅದು ನಾನು ಎಲ್ಲಿ ಹೋದಾಗ ದೊಡ್ಡ ಪಂಡಿತ ಪುನರ್ನವಿ ಅಂತ ಹೇಳೋದು ದೊಡ್ಡ ಟೆಕ್ನಿಕ್ ನಮ್ಮ ಹಿತ್ ಗಿಡ ಮದ್ದಲ್ಲ ಅಂತ ನಾನು ತಿಳ್ಕೊಂಡು ಬಿಟ್ಟಿರ್ತೀವಿ ಅಷ್ಟು ಆದರೆ ಅದನ್ನು ಒಟ್ಟು ಅವರು ನಾನು ನಾಗ್ಪುರಕ್ಕೆ ಹೋದಾಗ ಬರೀ ನಮ್ಮ ದೇಶದ ಅತ್ಯಂತ ದೊಡ್ಡ ಮಹಾನ್ ಅವರು ಆಯುರ್ವೇದಿಕ್ ಪಂಡಿತ ಮಾತ್ರ ಅಷ್ಟೊಂದು ಇಂಟ್ಯೂಟಿವ್ ಪರ್ಸನ್ ಅವರು ಗುರುಗಳಂತ ನೂರಾರು ಅವರನ್ನು ಹಿಂದೆ ಮುಂದೆ ಅವರು ಓಡಾಡ್ಕೊಂಡಿರ್ತಾರೆ ನಿರ್ಗರ್ವಿ ಜ್ಞಾನ ಎಂಬುದು ಹೇಗೆ ಅವರಲ್ಲಿ ಹರಿದದ ಅಂತ ಹೇಳಿದ್ರೆ ಎಂತೆಂಥ ವ್ಯಕ್ತಿತ್ವ ಭಗವಂತ ಸೃಷ್ಟಿಸಿದ್ದಾನೆ ನಮ್ಮ ಮನೆ ನಾಗ್ಪುರಕ್ಕೆ ಹೋದಾಗ ಅವ್ರ ಜೊತೆ ಒಂದು ಗಂಟೆ ಕಳೆದೆ ಅವರು ಕೂಡ ಪುನರ್ನವಿ ಬಗ್ಗೆ ಹೀಗೆ ಹೇಳಿದರು ಅದು ಈ ಥರ ವರ್ಷದ ಸಹ ದಿವಸ ವರ್ಷದಲ್ಲ ತಗೊಂಡ್ರೆ ಬೇರೆ ಬೇರೆ ಋತುಗಳ ಸಮಯದಲ್ಲಿ ಬೇರೆ ಬೇರೆ ನಾವು ಹಣ್ಣು ಹಂಪಲು ಇದೆಲ್ಲ ಔಷಧ ಆ ಅದಕ್ಕೆ ಸೀಸನಿಗೆ ತಕ್ಕಂತೆ ನಾವು ತಗೊಳ್ಬೇಕಂತೆ ಇದು ಇದು ಈಗ ಮಳೆ ಬಂದ ತಕ್ಷಣ ಅದು ಅರಳಿದ ಕೂಡಲೇ ಅದರ ಬೇರು ಇದು ಸಮೇತ ಅದರಲ್ಲಿ ಪುನರ್ನವೀನ್ ಎಂಬ ಆಲ್ಕೊಲಾಯ್ಡ್ ಇದೆ ಅದರಲ್ಲಿ ಸೊ ಅದನ್ನು ನೀವು ತಗೊಂಡ್ರೆ ಅದರದ್ದು ಬೇರು ಅದ್ರ ಮೇಲಿನ ಚಿಕ್ಕ ಗಿಡ ಹುಲ್ ಥರ ಚಿಕ್ಕದಿದೆ ಒಂದು ದಿವಸ ಇದ್ರ ಬಗ್ಗೆ ಎಷ್ಟು ಹುಡುಕಿದೆವು ಎಲ್ಲಿ ಅದು ಊರಲ್ಲಿ ಯಾರೂ ಒಳ್ಳೆದ್ರೆ ಹೇಳಿ ಎಲ್ಲಿಯೂ ಸಿಕ್ಕಲಿಲ್ಲ ಕಡೆ ಶ್ವೇತ ಪುನರ್ನವಿ ಮತ್ತು ಅದರಲ್ಲಿ ಪಿಂಕ್ ಇನ್ನೊಂದಿದೆ ಕಡೆ ನಮ್ಮಲ್ಲಿ ಇಲ್ಲಿ ಪಿಂಕ್ ಚೆನ್ನಾಗಿದೆ ಶಿಂಗೆ ತೋರಿಸ್ದೆ ಕಡೆಗೆ ಅವರೆಲ್ಲ ಅದನ್ನು ತೆಗೆದುಬಿಟ್ಟು ಅದರ ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಅದನ್ನು ವಾಶ್ ಮಾಡಿ ಹಾಟ್ ವಾಟರ್ ಅದನ್ನು ಬಿಸಿ ಮಾಡಬಾರ್ದಂತೆ ಏನೋ ಬಿಸಿ ನೀರಲ್ಲಿ ತಕ್ಷಣ ಅದನ್ನು ತೆಗೆದುಬಿಟ್ಟು ಆಮೇಲೆ ಅದನ್ನು ಪೌಡರ್ ಮಾಡಬೇಕು ಡ್ರೈ ಮಾಡಿ ಪೌಡರ್ ಮಾಡಿ ಪ್ಯಾಕ್ ಮಾಡಿ ಒಂದೊಂದು ಸ್ಪೂನ್ ತಗೊಳ್ಬೇಕಂದ್ರೆ ಟ್ವೆಂಟಿ ಡೇಸ್ ಆಯಿತು ಅದ್ರ ಟ್ಯಾಬ್ಲೆಟ್ ಮೂಲಕ ಕೊಟ್ಟರೆ ಅದು ನಿಮಗೆ ಇಲ್ಲಿ ನಿಮಗೆ ಐದು ರೂಪಾಯಿಗೆ ಕೂಡ ಆಗೋದಿಲ್ಲ ಅದಕ್ಕೆ ಐವತ್ತು ಜನರ ತಗೊಳ್ಬೋದು ಐದು ರೂಪಾಯಿ ಆದರೆ ಒಂದು ಟ್ಯಾಬ್ಲೆಟಿಗೆ ಎಂಬತ್ತು ರೂಪಾಯಿ ಹೊರಗಡೆ ಪುನರ್ ನವೀನ್ ಅಂತ ಟ್ಯಾಬ್ಲೆಟ್ ರೀಜ್ಯನೇಟಿಂಗ್ ಅಂತ ಹೇಳಿಬಿಟ್ಟಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನಾವು ಶಬ್ದಗಳನ್ನೇ ತಿನ್ನಬೇಕು ಅದನ್ನೆಲ್ಲ ಹೇಳ್ತಾರೆ ಏನೆಲ್ಲ ಶಬ್ದಗಳನ್ನು ಉಪಯೋಗಿಸಿ ಅಡ್ವರ್ಟೈಸ್ಮೆಂಟ್ ನಮ್ಮ ಪಾಲಿಸಿಸ್ಟಂಟ್ ನಮ್ಮ ಮನಸ್ಸನ್ನು ಆವರಿಸಿ ನಮಗೆ ಹಿಪ್ನೊಟೈಸ್ ಮಾಡಿ ನಮ್ಮ ಪಿಕ್ ಪಾಕೆಟ್ ಮಾಡ್ತಾರೆ ಅಷ್ಟೇ ಎಂಬ ಯಾವುದು ಐದು ಪೈಸಿನ ಇಪ್ಪತ್ತೈದು ಪೈಸಿನ ಐವತ್ತು ಪೈಸೆ ಇದ್ದದ್ದು ಎಂಬತ್ತು ರೂಪಾಯಿ ಅಪಹರಣ ಮಾಡಿಬಿಡ್ತಾರೆ ಅಡ್ವರ್ಟೈಸ್ಮೆಂಟ್ ಮೂಲಕ ಇದೇ ಇರೋದು ಬಿಸ್ನೆಸ್ ಈ ಥರದ್ದೇ ಸೊ ಜ್ಞಾನ ಎಂಬುದು ಪ್ರಕೃತಿಯಲ್ಲಿ ಇದೆ ನಾವು ಪ್ರಶ್ನಿಸಿದರೆ ನಾವು ಅದರ ಮೂಲವನ್ನು ಕಂಡು ಹುಡುಕುವಂಥದ್ದು ಮತ್ತು ಥಿಂಕಿಂಗ್ ಎಬಿಲಿಟಿ ಡೆವಲಪ್ ಮಾಡಬೇಕು ಓ ಥಿಂಕಿಂಗ್ ಇಂಟಲಿಜೆಂಟ್ ಇಂಟಲಿಜೆನ್ಸ್ ಅಂದರೆ ಏನಲ್ಲ ವಿಶೇಷ ಬುದ್ಧಿ ಅಂತ ನಾವು ತಿಳ್ಕೊಳ್ತೇವೆ ನಾವು ದಡ್ಡು ಇನ್ನೊಬ್ಬರು ಬುದ್ಧಿವಂತರಬಹುದು ಇನ್ಫಿಯಾರಿಟಿ ಹೆಚ್ಚಿನವರಿಗೆ ಕೆಲವರಿಗೆ ಬುದ್ಧಿವಂತರಿಗಿದೆ ನಾನೇ ಬುದ್ಧಿವಂತ ನನ್ನಷ್ಟು ಬುದ್ಧಿವಂತ ಬೇರೆ ಯಾರಿಲ್ಲ ಅಂತ ಅದೊಂದು ಅದೊಂದು ಕಾಂಪ್ಲೆಕ್ಸ್ ಏನೋ ನನ್ನಕ್ಕಿಷ್ಟು ಬುದ್ಧಿವಂತ ಬೇರೆ ಯಾರೂ ಇಲ್ಲ ನಾನೇ ಸರ್ವಜ್ಞ ಇನ್ನು ಇನ್ನೊಬ್ಬರಿಗೆ ಯಾವ ರೀತಿಯಾದ ತಪ್ಪು ಕಂಡುಬಿಡಬೇಕು ಇನ್ನೊಬ್ಬರು ಏನು ಮಾಡಿದ್ರು ಎಷ್ಟು ಗೊತ್ತಿದ್ರೂ ಕೂಡ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನು ನನಗೇನು ಗೊತ್ತಿಲ್ಲಪ್ಪ ನಾನು ಅಜ್ಞಾನಿ ಇನ್ನೊಬ್ರಿಗೇನೆ ಗೊತ್ತಿರೋದು ನನ್ಗೆ ಗೊತ್ತಿರೋದು ಇಲ್ಲ ಸೊ ನಾವು ನಮ್ಮ ರಿಜೆಕ್ಟೆಡ್ ಥಾಟ್ಸನ್ನು ಇನ್ನೊಬ್ರು ಗಂಟಾಘೋಷವಾಗಿ ಹೈ ಪ್ಲಾಟ್ಫಾರ್ಮ್ನಿಂದ ಹೇಳಿದಾಗ ಯಾರೊಬ್ರು ಗ್ರೇಟ್ ಥಿಂಕರ್ ಹೇಳ್ತಾರೇ with all irritated majesty namde rejected dustbin ke namde this great thought has occurred to me that's why it is ordinary adanne mahatma gandhi athava mere abdul kalam helid kudle adu doddu itay namma manasige adu bantanthe helidre namu adu which is not a great idea na vidyashale hodugreyo and diary kodta iddeve my search for great ideas you know avaru adalle en bariybeku antu helidre prati divasa bariybeka endilla avaru teacher inda kelidre bottom line of the newspaper inda kelidre textbook alli helidre avu avu friend helidre elli pustakodond nimma intellect annu yavado onnu vichara nimma stimulate maadibeduthe ನಿಮಗೆ ಇಷ್ಟ ಆಗಿರ್ತಕ್ಕಂತಹ ನಿಮ್ಮ ಒಂದು ಇಂಟಲೆಕ್ಚುವಲ್ ಕಾಗ್ನಿಟಿ ಕಾಗ್ನಿಷನ್ಗೆ ಸಿಕ್ಕಾಕ್ಕೊಂಡಂತಹ ಥಾಟನ್ನು ನೀವು ರೆಕಾರ್ಡ್ ಮಾಡಬೇಕು ಓ ಇದು ಚೆನ್ನಾಗಿದೆ ಆಲೋಚನೆ ಇಮ್ಮಿಡಿಯೇಟ್ಲಿ ಅದನ್ನು ಬಂದು ಡೈರಿ ಬರೀಬೇಕು ಒಂದು ಡೈರಿ ಕೊಟ್ಟಿದ್ದೆ ಅವರಿಗೆ ಏನು ಮೈ ಸರ್ಚ್ ಫಾರ್ ಗ್ರೇಟ್ ಐಡಿಯಾಸ್ ಅಂತ ಅದಕ್ಕೊಂದು ಚಿತ್ರ ಹಕ್ಕಿಯ ಚಿತ್ರ ಸೂರ್ಯ ಆ ಥರ ಮಾಡಿಬಿಟ್ಟು ಕೊಟ್ಟಿದ್ದೇವೆ ಅದು ಕಂಪ್ಲೀಟ್ ಬ್ಲ್ಯಾಂಕ್ ಹೌ ಟು ರೆಕಾರ್ಡ್ ವೆನ್ ಟು ರೆಕಾರ್ಡ್ ವೈ ಟು ರೆಕಾರ್ಡ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇವೆ ಅದನ್ನು ಮಕ್ಕಳು ಶೂ ಶುಡ್ ನಾಟ್ ರಿಜೆಕ್ಟ್ ಯುವರ್ ಥಾಟ್ ನಿಮಗೆ ಎಷ್ಟೆಷ್ಟೋ ಒಳ್ಳೆ ಆಲೋಚನೆಗಳು ನಮಗೇ ನಮ್ಮ ಚಿಂತನೆ ಒಳಗೆ ನಾವು ಅದ್ರ ಕಡೆ ಗಮನ ಕೊಡೋದಿಲ್ಲ few lines of the poetry will simply bubble up when you early morning go for a walk. You know, observe this, if you are in a situation, you will see a flash in a flash. The first question is, if you are in a moment, if you are in a fragment, if you are in a fragment, you will see it. If you are in a moment, you will see precious thoughts. You will see it. ಸೊ ಇದು ಒಂದು ಇನ್ನೊಬ್ಬರು ಹೇಳಿದ್ದನ್ನು ಬ ಥಾಟ್ ಬರ್ಕೊಳ್ಳುವಂತೆ ದಟ್ ಇಸ್ ಮೈ ಸರ್ಚ್ ಆಫ್ ಮೈ ಸರ್ಚ್ ಫಾರ್ ಗ್ರೇಟ್ ಐಡಿಯಾಸ್ ಇನ್ನೊಂದು ನಮ್ಮ ಟೆಂತ್ ಸ್ಟ್ಯಾಂಡರ್ಡ್ ಬಂದು ಕೂಡಲೇ ಇನ್ನೊಂದು ಡೈರಿ ಕೊಡ್ತೇವೆ ಏನದು ಫ್ಲ್ಯಾಶಸ್ ಆಫ್ ಮೈ ಕ್ರಿಯೇಟಿವ್ ಐಡಿಯಾಸ್ ಫ್ಲ್ಯಾಶಸ್ ಆಫ್ ಮೈ ಕ್ರಿಯೇಟಿವ್ ಐಡಿಯಾಸ್ ಅಂತ ಹೇಳಿದರೆ ಅದು ಒಂದಲ್ಲಿ ಪುಸ್ತ ಒಂದು ಯಾರೋ ಗ್ರೇಟ್ ಥಿಂಕರ್ ಅವನು ಹೇಳ್ತಾನೆ we should not reject our own thought, which occurs to our own mind. If you do that, it comes back with the alienated majesty from somebody else, our own rejected thoughts. Ayyo, I don't know if you're a man who's a man who's a man who's a man who's a man who's a man who's a man who's a man who's a man who's a man who's a man who's a man who's a man who's a man universal mind is there. Similar thoughts can occur to anybody. No one is the owner of the thought. Thought is coming from... That's uh, what we're talking about. The universal mind is coming to the flow of the thought. If you're using Google, you can use it to Google. You can use it to Google. ನಾ ಹೊರಗೆ ಮಾತ್ರ ಗೂಗಲ್ ನೋಡ್ತೇವೆ ಒಳಗಿಟ್ಟು ಒಳಗಿರುವ ಗುಮ್ಮನನ್ನು ನೋಡಲಿಲ್ಲ ನಾವು ನಮ್ಮ ನಮ್ಮ ಒಳಗಿನೇ ಜ್ಞಾನದ ಆಘಾರ ಇದೆ ಎಲ್ಲ ಏನು ಹೇಳ್ತಾರೆ ಅದಕ್ಕೆ ಒಂದು ಹಿಡನ್ ಟ್ರೆಜರಿ ಆಫ್ ನಾಲೆಜ್ ಇದೆ ಒಂದು ಡಿಕ್ಷ್ನರಿ ಇದೆ ಎಲ್ಲವೂ ಇದೆ ಅದು ಯಾವುದೋ ಒಂದು ನಾವು ಚಿಂತನೆಯಿಂದ ಚಿಂತನೆ ಭಾರಿ ಮುಖ್ಯ ನಾಟ್ ವೇ ವರ್ಡ್ ರ್ಯಾಕ್ಲೆಸ್ ರ್ಯಾಶ್ ಅಲ್ಲ ಅದಕ್ಕೆ ಒಂದು ಲಾಜಿಕ್ ಇದ್ದು ಬಿಟ್ಟು ಪ್ರತಿ ದಿವಸ ಜೀವನದಲ್ಲಿ ಭಗವಂತಿಗೆ ಬುದ್ಧಿ ಕೊಟ್ಟಿದ್ದಾನೆ ಸುತ್ತಮುತ್ತ ಪುಸ್ತಕಗಳು ಜನಗಳೆಲ್ಲ ಇದ್ದಾರೆ ಆದರೂ ನಾವು ನಮ್ಮದೇ ಒಂದು ಸ್ವಂತ ಚಿಂತನೆ ಮಾಡೋಣ ನಮ್ಮದೇ ಒಂದು ಸ್ವಂತ ಚಿಂತನೆ ನಿಮ್ಮದೇ ಒಂದು ಆ ಫಾರ್ಮುಲಾ ಮಾಡಿಕೊಂಡು ನೀವು ಅಡುಗೆ ಮಾಡೋದಿಲ್ವಾ ಈ ಬೇರೆಯವರ ಮನೆಯಲ್ಲಿರುವ ಸಾಂಬಾರನ್ನೇ ಕಾಪಿ ಕ್ಯಾಟ್ ಮಾಡ್ತೀವ ನಮ್ಮನೆ ಸಾಂಬಾರಿನಲ್ಲಿ ನೋಡೋರು ಅವರು ಏನೋ ಒಂದು ಕೊರಿಯಾಂಡರ್ ಹಾಕಿದ್ದಾರೆ ನಾವು ಕೊರಿಯಾಂಡ್ರ ಜೊತೆಗೆ ಇನ್ನೊಂದು ಏನಾದರೂ ಹಿಂಗೆ ಹಾಕ್ಬಿಟ್ಟು ಏನೋ ಮಾಡೋಣ ಹಸ ಫೋಟಿಟ ಹಾಕೋಣ ಅಥವಾ ಏನಾದರೂ ಹಾಕ್ಬಿಟ್ಟು ನಮ್ಮ ಜಿ ಎಷ್ಟೆಷ್ಟು ಥರದ ಇಷ್ಟದು ಖಾದ್ಯ ಪದಾರ್ಥ ಎಲ್ಲಿಂದ ಉದಯಿಸ್ತು ನಮ್ಮ ಇಂಡಿಯಾ ಇಸ್ ಎ ಟ್ರೆಜರಿ ಆಫ್ ವೆರೈಟೀಸ್ ಆಫ್ ಡಿಶಸ್ ಜಗತ್ತಿನ ಬೇರೆ ಯಾವ ರಾಷ್ಟ್ರದಲ್ಲಿ ಕೂಡ ನೂರು ಮೈಲು ಹೋದರೆ ಇಲ್ಲಿ ಆಹಾರದ ಹೊಸ ಡಿಶಸ್ ಬರ್ತವೆ ನೂರು ಮೈಲ್ ಟ್ರಾವೆಲ್ ಮಾಡಿದರೆ ಸಾಕು ಆಮೇಲೆ ಅಕ್ಕಿ ರೊಟ್ಟಿ ಅಂದರೆ ಖೂರ್ಗ್ ಅಕ್ಕಿ ರೊಟ್ಟಿ ಬೇರೆ ಮಲ್ನಾಡು ಅಕ್ಕಿ ರೊಟ್ಟಿ ಬೇರೆ ಮೈಸೂರು ಅಕ್ಕಿ ರೊಟ್ಟಿ ಬೇರೆ ಹೌದು ಅಲ್ಲಿಯ ರೊಟ್ಟಿ ಬೇರೆ ಅದು ಅಕ್ಕಿ ರೊಟ್ಟಿನೇ ಎಷ್ಟು ಥರದ ಅಕ್ಕಿ ರೊಟ್ಟಿಗಳಿವೆ ಎಷ್ಟು ಕಳೆದ ದೋಸೆ ಐವತ್ತೈದು ಥರದ ದೋಸೆ ಇದೆ ನಾನೇ ಕಡಿಮೆ ಪಕ್ಷ ಮೂವತ್ತೆರಡು ಥರದ ಮೂವತ್ತೆರಡ ಮೂವತ್ತೈದು ಥರದ ದೋಸೆ ನಮ್ಮ ಕಡೆಲ್ಲ ವೆರೈಟೀಸ್ ಆಫ್ ದೋಸೆ ಆ ಶೀರ್ಷಿಗಳು ಇನ್ನೊಂದು ಥರ ದೋಸೆ ಇಲ್ಲಿ ಇನ್ನೊಂದು ಥರದ ದೋಸೆ ಎಷ್ಟು ವೆರೈಟಿ ಆಫ್ ಕ್ರಿಯೇಟಿವಿಟಿ ಇದೆ ಅದು ಹೇಗೆ ಬಂತು ಎಕ್ಸ್ಪರಿಮೆಂಟ್ ಯಾರೋ ಸ್ವಲ್ಪ ಯಾವುದು ಯಾರೋ ಒಂದು ಶಾರ್ಟೇಜ್ ಇತ್ತು ಇವತ್ತು ಯಾವುದೋ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ಬೆಳೆಸಿ ಸ ಸೌತೆ ಯಾವುದೋ ಅವ್ರಿಗೆ ಯಾವುದೋ ಒಂಥರದ ವೆಜಿಟೇಬಲ್ ಅಂತ ಹೇಳ್ತಾರೆ ಮೈಸೂರು ಸೌತೆಕಾಯಿ ಅಂತ ಹೇಳ್ತಾರಲ್ಲ ಮಂಗಳೂರು ಸೌತೆಕಾಯಿ ಅದು ಸಿ ಅದು ಸಿಕ್ಕಲಿಲ್ಲ ಅದಕ್ಕೋಸ್ಕರ ಹಾಸನ್ನು ಕ್ಯೂಕುಂಬಾರ್ ಯೂಸ್ ಮಾಡಿಕೊಂಡು ಮಾಡಿದರು ಇಲ್ಲ ಅಂತ ಹೇಳ್ಬಿಟ್ಟು ಅದೇ ಒಂದು ವೆರೈಟಿ ಆಗು ಚೆನ್ನಾಗಿದೆ ಅಲ್ವ ಇದು ಇದೊಂದು ಹಸ್ತಾಯಿತು ಹಾಗೆ ವೆರೈಟೀಸ್ ಆಫ್ ಎಕ್ಸ್ಪರಿಮೆಂಟ್ ಮಾಡ್ಬೋದು ನಾವು ಹಾಗೆನ ಥಿಂಕಿಂಗ್ನಲ್ಲಿ ಕೂಡ ನಾವು ಚಿಂತನೆ ಮಾಡಬೇಕು ನಮ್ಮ ಬುದ್ಧಿ ಸೃಜನಶೀಲವಾಗಿದೆ ಪ್ರತಿಯೊಬ್ಬರದ್ದು ನಾ ಅಭ್ಯಾಸ ಮಾಡಿಲ್ಲ ಅಷ್ಟೆ ನಾವೇ ಚಿಂತನೆ ಮಾಡಿ ನಮ್ಮ ಚಿಂತನೆಯ ಪಾಕದ ಸ್ವಾದ ನಾವೇ ಅನುಭವಿಸ್ಬೇಕು ಚಿಂತನೆಯ ಪಾಕದ ಸ್ವಾದ ಟೇಸ್ಟ್ ಅದನ್ನು ನಾವು ಅನುಭವಿಸ್ಬೇಕು ಅದಕ್ಕನ್ನೇ ಜ್ಞಾನ ಅಂತ ಹೇಳ್ತಾರೆ ಅದನ್ನೇ ಜ್ಞಾನ ಅಂತ ಹೇಳೋದು ಆ ಕುವೆಂಪು ಅವರ ಕೆಲವು ಕೃತಿಗಳನ್ನು ನೋಡಿದರೆ ನಾನು ಯಾವಾಗಲೂ ಒಂದು ಸರಿ ಕೆಲವೊಮ್ಮೆ ನಿಂತುಬೇಡ ಕುವೆಂಪು ಅವರ ಚಿಂತನೆ ಅವರ ಕೃತ್ಯ ಹೇಗೆ ಉಪಯೋಗಿಸಿದ್ರು ಎಲ್ಲಿಂದ ಬಂತು ಈ ಶಬ್ದ ಅಂತ ಹೇಗೆ ಅವರು ಎಲ್ಲಿಂದ ಉದಯಿಸಿದಪ್ಪ ಇವರ ಈ ಕವಿಗಳ ಮನಸ್ಸನ್ನು ಪ್ರವೇಶಿಸ್ ಪ್ರವೇಶಿಸ್ ನಾ ಬರಿ ಅವ್ರ ಕೋಟ್ ಮಾಡ್ತೇವೆ ಕೋಟ್ ಮಾಡೋದು ಸರಿ ಓಕೆ ನೀವು ಕುವೆಂಪು ಆಗ್ಬೇಕು ಒಂದ್ಸರಿ ಗೃಹ ತಪಸ್ವಿನಿ ಅಂತ ಅವ್ರೊಂದು ಶಬ್ದ ಉಪಯೋಗಿಸಿದ್ರಲ್ವಾ ಕರತಲ ತಪೋ ರಾಮಕೃಷ್ಣ ವಚನ ವೇದವೆಂಬುದು ಕರದಲ ತಪೋರಂಗ ಏನ್ ಫ್ರೈಸಿಂಗ್ ಏನು ಕರತಲ ದೇವಸ್ಥಾನ ಇನ್ನು ಕೆಲವೆಲ್ಲ ಅವ್ರದ್ದು ಫಿಗರೇಟಿವ್ ಎಕ್ಸ್ಪ್ರೆಷನ್ಸ್ ಎಲ್ಲ ಇವೆ ಅದು ಎಲ್ಲಿಂದ ಒಂದು ಲೈಬ್ರೇರಿಯನ್ ಆಗಿದ್ದಾಗ ನಾವು ಇಲ್ಲಿ ಒಂದು ದಿವಸ ಎಲ್ಲ ಪುಸ್ತಕಗಳನ್ನು ನಮ್ಮ ದೇವಸ್ಥಾನದ ಮೇಲೆ ಮಳಿಗೆಯಲ್ಲಿ ಹಾಕಿ ಇಡೀ ಮೈಸೂರು ಆಶ್ರಮದ ಪುಸ್ತಕ ಅದರಲ್ಲಿ ಸಿಲ್ವರ್ ಫಿಶ್ ಹಳೆಯ ಲೈಬ್ರರಿ ಅದು ಈಗ ಪಬ್ಲಿಕೇಶನ್ ಡಿಪಾರ್ಟ್ಮೆಂಟಲ್ಲಿ ಇತ್ತು ಒಂದು ಸಾರಿ ನಾನು ನಾಲ್ಕೈದು ವರ್ಷದಲ್ಲಿ ಲೈಬ್ರರಿಯನಾಗಿದೆ ಆ ಪುಸ್ತಕ ಒಂದೊಂದು ಕಬಾಡ್ ತೆಗೆದುಬಿಟ್ಟು ಯಾರು ಹೆಲ್ಪ್ ತೆಗೆದುಕೊಂಡು ಮೇಲೆ ದೇವಸ್ಥಾನದ ಮೇಲ್ ಮೇಲೆ ಅಲ್ಲಿ ಸಮ್ಮರ್ನಲ್ಲಿ ಹಾಕಿ ಬಿಸಿ ಹಾಕಿದರೆ ಆ ಸಿಲ್ವರ್ ಫಿಶ್ ಎಲ್ಲ ಹೋಗಿಬಿಡ್ತು ಅದನ್ನು ಕೊಡವಿ ಧೂಳು ಅಲ್ಲ ಮುಗಿ ಬಟ್ಟೆ ಕಟ್ಟಿಬಿಟ್ಟು ಅದನ್ನು ಮಾಡಿ ಒಂದ್ಸಲ ಕುವೆಂಪು ಕಪಾಡು ಬಂತು ಕುವೆ ಒಂದು ಕುವೆಂಪು ಅವರ ಪ್ರತಿಯೊಂದು ಕತಿಯನ್ನು ಮಾಸ್ಟರ್ಮದೊಂದು ಕಾಪಿ ಆವಾಗಲಿಂದ ಕೊಟ್ಟಿದ್ದಾರೆ ನಾನು ಆಶ್ಚರ್ಯ ಚಕಿತನೋದೇ ನಾವು ಕುವೆಂಪು ಕವಿ ಅವರಂತ ಹೇಳೋದು ನಿಜವಾಗಿ ಏನು ನೋಡಿದ್ದು ಬರೀ ಪುಸ್ತಕದ ಟೈಟಲ್ ನೋಡಿದ್ದು ಪುಸ್ತಕ ಓದಿದ್ದಲ್ಲ ಎಷ್ಟು ವೆರೈಟೀಸ್ ಆಫ್ ಪುಸ್ತಕ ರದ್ಯ ಗದ್ಯ ಪದ್ಯ ರದ್ಯ ಗದ್ಯ ಏನು ಟ್ರಾನ್ಸ್ಲೇಷನ್ ಏನು ಆಲೋಚನೆಗಳು ಏನು ಸೈಡ್ ಇಟ್ಟಿಂಗೆ ಮ್ಯಾಡನಿಂಗ್ ಫ್ಯೂರಿ ಅದು ಏನು ಇಂಟಲೆಕ್ಚುವಲ್ ಕಾಂಪ್ರಹೆನ್ಶನ್ ಎಲ್ಲಿಂದ ಆ ಕಾವ್ಯದ ಜರಿ ಅದು ಮನುಷ್ಯಕೃತ ಅಲ್ಲ ಅಂತ ಒಂಥರ ಅದು ಎಲ್ಲಿ ಎಲ್ಲಿಂದ ಒಂದು ಫಾಲ್ಸ್ ಥರ ಏನ ಎವ್ರಿಥಿಂಗ್ ಈಸ್ ಅದು ಕುಮಾರವ್ಯಾಸನ ಮಹಾಭಾರತದ ಕೃತಿಗಳೆಲ್ಲ ನೋಡುವಾಗ ಮನುಷ್ಯನ ಚಿಂತನೆಯ ಶಕ್ತಿ ಏನು ಆ ಕುಮಾರವ್ಯಾಸನ ಮಹಾಭಾರತ ಮಹಾಭಾರತ ಓದೋದು ಮಾತ್ರ ಅಲ್ಲ ಆ ಕುಮಾರವ್ಯಾಸನಿಗೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಅದು ಹೇಗೆ ನಮ್ದರ ಮೈನಸ್ ಅವ್ರು ತಾನೆ ನಾನು ಕುಮಾರವ್ಯಾಸನಾಗಿ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ ಬರ್ತದ ನಮಗೆ ಅದು ಎಲ್ಲಿಂದ ಉದ್ಭವ ಆಯ್ತದು ಜನ ಅದು ವಿಶ್ವ ಮನಸ್ಸು ಯಾರಿಗೋ ಯಾವುದೋ ಕೆಲಸಕ್ಕೆ ತಂದುಬಿಟ್ಟು ಅವರಿಂದ ಅದನ್ನು ಮಾಡಿಸ್ಬಿಡ್ತದೆ ನ್ಯೂಟನ್ನನ್ನು ಕಂಡುಬಿಟ್ಟು ನ್ಯೂಟನ್ ಎಂಬ ಮೈಂಡ್ ಬಂದು ಆ ನ್ಯೂಟನ್ ಲಾ ಆಫ್ ಗ್ರಾವಿಟೇಷನ್ ಕಂಡು ಹುಡುಕ್ಲೇಬೇಕು ಅವನಿಗೆ ಆ ಥರದ ಬುದ್ಧಿ ಆ ಥರ ಆಕ್ಟಿವೇಶನ್ ಆಫ್ ಹಿಸ್ ಬ್ರೈನ್ ಅವನ ಆ್ಯಪಲ್ ಕೆಳಗೆ ಬಿದ್ದದ್ ನೋಡಬೇಕು ಪ್ರಶ್ನಿಸ್ಬೇಕು ವರ್ಷ ಕಟ್ಲೇ ಆದರೂ ಚಿಂತನೆ ಮಾಡಬೇಕು ಮಾಡಿದೆ ಹಾಗೆಯೇ ಕುವೆಂಪು ಅವ್ರದ್ದು ನಾನು ಪ್ರತಿ ಒಂದು ಇನ್ನೂರು ಮುನ್ನೂರು ಪುಸ್ತಕಗಳನ್ನೆಲ್ಲ ನೋಡಿ ಚಿಕ್ಕಪುಟದೊಡೋದೆಲ್ಲ ಏನಪ್ಪ ಕವಿತ್ವ ಅಂದರೆ ಏನು ಅದು ಹೇಗೆ ಆ ತರಂಗಗಳು ಒಳಗಿಂದ ಉದ್ಭವಿಸ್ತದೆ ವಿವೇಕಾನಂದರನ್ನು ಅವ್ರ ನರೇಟ್ ಮಾಡುವಾಗ ಹೇಗೆ ಮಾಡಿದರು ಸಾಂಗ್ ಆಫ್ ಎ ಸನ್ಯಾಸಿನಂತೂ ಅದು ಅದ್ಭುತ ಒರಿಜಿನಲ್ ಸ್ವಾಮಿ ವಿವೇಕಾನಂದರಕ್ಕಿಂತ ಕುವೆಂಪುರ ಕನ್ನಡ ಸಾಂಗ್ ಆಫ್ ಎ ಸನ್ಯಾಸ ಅದ್ಭುತ ಅದು ಭಾಷೆ ಝರಿ ಇಲ್ಲಿ ಶ್ರೀ ವಿವೇಕಾನಂದ ಗುರುವಾರ ನವಯುಗಾಚಾರ್ಯ ನಾನು ಕುವೆಂಪುರನ್ನು ಕಂಡುಬಿಟ್ಟು ಅವರಿಗೆ ವಿವೇಕಾನಂದರ ಫಸ್ಟ್ ಟ್ವೆಲ್ತ್ ಡೇ ಸಲ ಟ್ವೆಲ್ತ್ ಜನವರಿ ಅವ್ರ ಯೂತ್ ಡೇ ನಾವು ವಿದ್ಯಾಶಾಲೆಯ ಹುಡುಗರೆಲ್ಲ ಸ್ವಾಮಿ ವಿವೇಕಾನಂದ ಆವಾಗ ಜಗದಾತ್ಮಾನಂದ್ರು ವಿದ್ಯಾಶಾಲೆಯಲ್ಲಿದ್ದರು ಅವರು ಕುವೆಂಪು ಮತ್ತು ಸೋಮನಾಥನ್ ಜಿಯವರು ಅದು ಫಸ್ಟ್ ಟೈಮ್ ಯೂತ್ ಡೇ ಮಾಡ್ತಾರಂತ ಆ ನಮ್ಮ ಹಿಂಸೆಯ ಗ್ರೀನ್ ಕಲರ್ ಎಂಬಾಸಿಡರ್ ಕಾರಲ್ಲಿ ಅವರನ್ನು ಕುವೆಂಪು ಮನೆಗೆ ಹೋಗಿ ಸೋಮನಾಥನ್ರು ಆ ನಿರ್ಮಲಾ ಕಾನ್ವೆಂಟ್ನ ಡೌನ್ ಇದೆ ಅಲ್ವ ಅವರಿಗೆ ಕುವೆಂಪಿಗೆ ಕೂತಿದ್ದಾರೆ ಸೋಮನಾಥ ಅಂಜಿಯವ್ರನ್ನ ಕರ್ಕೊಂಡು ಇದು ವಿವೇಕಾನಂದರು ಪ್ರೊಸೆಷನ್ ಯೂತ್ ಡೇ ಅವ್ರು ನೋಡಿ ಕೊಟ್ಟವ್ರಿಗೆ ಭಾರಿ ಸಂತೋಷ ಹೀಗೆ ನೋಡ್ತಾ ಇದ್ರು ಆವಾಗ ಜಗದಾತ್ಮಾನಂದರು ಅಲ್ಲಿ ಅದೇ ಕುವೆಂಪು ನೋಡ್ತಾ ಇದ್ದಾರೆ ಇವರು ಮಕ್ ನಮ್ಮ ವಿದ್ಯಾಶಾಲೆ ಮಕ್ಕಳೆಲ್ಲ ಪ್ರೊಸೆಷನ್ ಬರ್ತಾಯಿದೆ ಅದ್ರ ಮೇಲೆ ಹಾರ್ಮೋನಿಯಂ ಇಟ್ಕೊಂಡು ಜಗದಾತ್ಮ ಅಂಜಿಯವರು ಶ್ರೀ ವಿವೇಕಾನಂದ ಗುರುವರ ನವಯುಗಾಚಾರ್ಯ ಕುರಿಯ ದೊಡ್ಡಿಯ ಮೋಡಿ ಮೋರಿದು ಸಿಂಹದ ಗುಹೆಯ ವಿರಚಿಸಿದೆ ಎಂಥ ಎಕ್ಸ್ಪ್ರೆಷನ್ ಅದು ನಮ್ಮ ದೇಶ ಕುರಿಗಳ ದೊಡ್ಡ ಇತ್ತು ಕುರಿಯ ದೊಡ್ಡಿಯ ಮುರಿದು ಸಿಂಹದ ಗುಹೆಯ ವಿರಚಿಸಿದೆ ಛಿದ್ರಿತನಿಯೇ ಚಂಡ ಕಾಂತಿ ಮೇರು ಸನ್ಯಾಸಿ ಅದು ಏನು ಎಕ್ಸ್ಪ್ರೆಷನ್ ಏನು ಎಕ್ಸ್ಪ್ರೆಷನ್ ನಾನೊಂದ್ಸರಿ ಕುವೆಂಪು ಅವ್ರ ಹತ್ರ ಒಂದ್ಸರಿ ಪಾವನಾನಂದ ಜಿಯವ್ರಂತ ಶಂಭು ಮಹಾರಾಜ್ ಅಂತವರು ಇಲ್ಲಿ ಆಂಗ್ಲೋ ಇಂಡಿಯನ್ ಸ್ವಾಮಿಗಳು ಈ ನಾಸದೀಯ ಸೂಕ್ತ ಅಂತ ಇಲ್ಲಿ ನೆಕ್ಸ್ಟ್ ಬರ್ತದೆ ನಂಗೆ ಇವತ್ತು ಅವ್ರ ನೆನಪಾಯ್ತು ಇಲ್ಲಿ ನಾಸದೀಯ ಸೂಕ್ತ ಅವರು ಪ್ರತಿ ದಿವಸ ಹೋದದು ಅವರು ಕುವೆಂಪು ಅವರಿಲ್ಲಾಗ ಅವರಿಲ್ಲಿದ್ದರು ಸ್ಟಡಿ ಸರ್ಕಲ್ನಲ್ಲಿ ನಾವು ಅವ್ರಿಲ್ಲಿ ಬಂದಾಗ ಅವ್ರನ್ನ ಬ್ರಹ್ಮಚಾರ್ಯಾಗಿ ನಾನು ವಾಕಿಂಗ್ ಕರ್ಕೊಂಡೋದು ಎಲ್ಲಿ ಅಂದರು ಅವರು ಸುತ್ತಮುತ್ತ ಹಿಂದೆ ಆಶ್ರಮದೆಲ್ಲ ವಾಕಿಂಗ್ ಹೋಗ್ತಾಯಿದ್ರು ಚಿಕ್ಕಬುರ್ಯನವರು ಕುವೆಂಪು ಅವರು ಈ ಶಂಭು ಮಹಾರಾಜರೆಲ್ಲ ಇಲ್ಲಿ ವಾಕಿಂಗ್ ಹೋಗ್ತಾಯಿದ್ರು ಈ ಸ್ಟಡಿ ಸರ್ಕಲ್ಲೇ ರಾಮಕೃಷ್ಣ ಇಲ್ಲಿ ಪಕ್ಕದ ಬಿಲ್ಡಿಂಗ್ ಇದೆ ಅಲ್ವಾ ರಾಮಕೃಷ್ಣ ಮಟ್ಟ ಅಣ್ಣ ಮಿಷನಿನ ಮೊದಲ ಇದು ಟ್ರೈನಿಂಗ್ ಸೆಂಟರ್ ರಂಗನಾಥಾನಂದಜಿಯವರು ಹಿತಾನಂದಿಯವರು ಹಿರಣ್ಣ್ಮಜಿಯವರು ಭೂತೇಶಾನಂದಜಿಯವರು ಇಲ್ಲಿ ಸ್ಟೂಡೆಂಟಾಗಿ ನಿಖಿಲಾನಂದರು ಗಾಸ್ಪೆಲನ್ನು ಟ್ರಾನ್ಸ್ಲೇಟ್ ಮಾಡಿದ ನಿಖಿಲಾನಂದರು ಇವರೆಲ್ಲ ಈ ರೂಮ್ನಲ್ಲಿ ಈ ಪ್ರೊಫೆಸರ್ ವಾಡಿಯಾ ಅಂತ ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಅವರು ಅವರ ಪ್ರೊಫೆಸರ್ ಆಗಿದ್ದರು ಮೈಸೂರು ಸ್ಕೂಲ್ ಆಫ್ ವೇದಾಂತ ಅಂತ ಅಲ್ಲೊಂದು ಈ ಅಲ್ಲಿ ಒಂದು ಹಳೇ ಕಾಲದ ಕ್ರೈಸ್ಟ್ ಆ್ಯಸ್ ಎ ಬಾಯ್ ಕ್ರೈಸ್ಟ್ನೊಂದು ಚಿತ್ರ ಅಲ್ಲಿ ಇದೆ ಅದು ಎಪ್ಪತ್ತೆಂಬತ್ತು ವರ್ಷದ ಹಳೇದ್ದು ಅವರೆಲ್ಲ ಇಲ್ಲಿ ಎರಡು ಮ್ಯಂಜ್ ಎಲ್ಲ ಈ ಒಂದು ಹತ್ತಿಪ್ಪತ್ತು ಇದು a brilliant youngster who became the stalwart of the ramkrishna movement obbro ibru more president general secretary gospel in baradavaralla agodru kwempur alli avr jothe idru aga nan ee shambhu maharaj idru i want to go round and see how this mysore ashram of the hindi munde ella bayil ittante adond yadavagiri anta avru kadege hogta hogta dirmala convent hatra now udaya ravi hatra hodey ನಮ್ಗೆ ಗೊತ್ತಿಲ್ಲ ನನಗೆ ಆಗ ಕುವೆಂಪು ಅದು ಮನೆ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಬಂದಿದ್ದೇನೆ ಆವಾಗ ಅಲ್ಲಿಂದ ನೋಡಿದರೆ ಒಂದು ವ್ಯಾಲಿ ಅಲ್ಲೊಂದು ಒಂದು ಸ್ಮಶಾನ ಸ್ವಲ್ಪ ದೂರ ಬೋರ್ ಗುಡ್ಡೆ ಆ ಕುವೆಂಪುರ ಮನೆಯಿಂದ ಕೆಳಗೆ ಹೋದರೆ ಅದು ಅದಕ್ಕೆ ಉದಯ ರವಿ ಅಂತ ಅವರು ಕರಿ ಹೆಸರಿಟ್ಟಿದ್ರಂತೆ ನಾವು ಹೋಗಿದ್ದೆವು ತಾರಿಣಿಯ ಆವಾಗ ನಾವು ಅಲ್ಲಿ ನಾವು ಕೆ ವಿ ಪುಟ್ಟಪ್ಪರ ಮನೆ ಎದುರಿಗೇ ಹೋದೆವು ಗೊತ್ತಿರಲಿಲ್ಲ ಗೊತ್ತಿದ್ದ ಗೊತ್ತಿಲ್ಲದೆ ಹಾಗೆ ಹಾಗೆ ಹೀಗೆ ವಾಕಿಂಗ್ ಮಾಡ್ತಾ ಹೋದೆವು ಕಡೆಗೆ ಕುವೆಂಪು ಅವರು ಕುವೆಂಪು ನನಗೆ ಗೊತ್ತಿಲ್ಲ ಅವರು ನಮ್ಮನ್ನು ನೋಡಿದ್ರು ಶಂಭು ಆಂಗ್ಲೋ ಇಂಡಿಯನ್ ಟಾಲ್ ಸ್ವಾಮೀಜಿ ಕ್ಯಾಪ್ ಇಟ್ಕೊಂಡು ಹೋದರು ನಾನು ಬ್ರಹ್ಮಚಾರಿ ಅವರು ಕುವೆಂಪುರ ಡಾಟರ್ ಅವರ ಜೊತೆಗೆ ವಾಕಿಂಗ್ ಮಾಡ್ತಾ ಇದ್ದಾರೆ ಮನೆ ಎದುರಿಗೆ ಕಡೆಗೆ ಹೇಳಿದರು ನೋಡಿ ಅವರು ರಾಮಕೃಷ್ಣ ಅಷ್ಟ್ರ ದರ್ಸ್ ಯಾರೋ ಸ್ವಾಮಿಗಳು ಬಂದಿದ್ದಾರಂತ ಕಾಣ್ತದೆ ಬ್ರಹ್ಮಚಾರಿಗಳು ಅಂತಾರೆ ಅವರು ವಾಕಿಂಗ್ ಮಾಡಿ ಹೀಗೆ ಬರುವಾಗ ವಿ ಕ್ರಾಸ್ ಟೀಚ್ ಇದ್ರು ನನಗೆ ಅವರು ಕುವೆಂಪು ಅಂತ ನನಗೆ ಗೊತ್ತೇ ಇಲ್ಲರು ಅವ್ರ ಮನೆ ಅಂತಲೂ ನನ್ಗೆ ಗೊತ್ತಿಲ್ಲ ಈ ಶಂಭು ಮಹಾರಾಜರು ನನ್ನ ಜೊತೆ ಇದ್ದವರು ಅವರವರು ನೋಡಿದರು ಮುಖಾಮುಖಿ ಅವರು ಆಂಗ್ಲೋ ಇಂಡಿಯನ್ ಅವರು ಕುವೆಂಪುರನ್ನು ಮಾತಾಡಿಸಿದ್ದೆ ಫಸ್ಟ್ ಕುವೆಂಪುರು ಅವರವರು ಗುಸು ಕುಸು ಅಂತ ಮಾತಾಡಿಕೊಂಡು ಇವರು ರಾಮಕೃಷ್ಣ ಆಶ್ರಮದವರು ಅವ್ರು ತಿಳ್ಕೊಂಡು ನನಗೆ ಗೊತ್ತು ಈಗ ನಾನು ಅದನ್ನು ಲುಕಿಂಗ್ ಬ್ಯಾಕ್ ಐ ಆಮ್ ಟೆಲಿಂಗ್ ಅವರು ಹತ್ರ ಈ ಈ ಥರ ಹತ್ರ ಹತ್ರ ಹತ್ರ ಹತ್ರ ಬಂದರು ಬಂದ ಕೂಡಲೇ ಕುವೆಂಪುರು ಹೀಗೆ ನೋಡಿಕೊಂಡು ಅಷ್ಟೊಳಗೆ ಪವನಾನಂದ್ ಜಿ ಶಾರ್ಟ್ ಬ್ಯಾಕ್ ಆರ್ಯೊಪ್ಪು ಟಪಾ ಅಂತ ಕೇಳಿದ್ರು ಏನು ಆಂಗ್ಲೋ ಇಂಡಿಯನ್ ಲ್ಯಾಂಗ್ವೇಜ್ನಲ್ಲಿ ಕುವೆಂಪು ಕುವೆಂಪು ಆರ್ಯೊಪ್ಪು ಟಪಾ ಅಂತ ಕೇಳಿದರು ಅವರು ಭಾರಿ ಸಂತೋಷಪಟ್ಟರು ಎಸ್ ಎಸ್ ಸ್ವಾಮೀಜಿ ಆಮ್ ಪುಟ್ಟ ಆಮ್ ಪುಟ್ಟಪ್ಪ ಐಮ್ ಪುಟ್ಟಪ್ಪ ಸ್ವಾಮೀಜಿ ಅಂದರೆ ಆಮ್ ಶಂಭು ಅಂತ ಹೇಳಿದರು ಹೌದು ಸ್ವಾಮೀಜಿ ಓ ಐ ಆಮ್ ಹಿಯರ್ ಇಸ್ ಮೈ ಡಾಟರ್ ಐ ಆ್ಯಮ್ ಲಿವಿಂಗ್ ಹಿಯರ್ ಇನ್ ದಿಸ್ ಹೌಸ್ ಇಸ್ ಇಟ್ ಓ ದೋಸ್ ದೇಸ್ ಯಾರೊಬ್ಬರು ಹೆಸರು ಹೇಳಿದರು ಶಂಭು ಯಾರೋ ಒಬ್ರು ಬೆಂಗಾಲಿಯೊಬ್ಬರು ಇಲ್ಲಿದ್ದರು ಅವರ ಹೆಸರಿದೆ ಅವರು ಮನೆಯನ್ನು ಕಟ್ಟಿದರು ಅದು ಆಶ್ರಮದವರು ಅವರು ಅವರು ಪುಟ್ಟಪ್ಪ ಅವರ ಮನೆಯನ್ನು ಕಟ್ಟಿದವರು ನನಗೆ ಹೆಸರು ಅರ್ಥ ಹೋಯ್ತು ಅವರು ಸಿವಿಲ್ ಇಂಜಿನಿಯರ್ ಬೆಂಗಾಲಿಂದ ಬಂದವರು ಹೀ ಬಿಲ್ಟ್ ಯುವರ್ ಹೌಸ್ ದಾಮ್ ಬಾಬು ಅವರ ಹೆಸರೇನು ದಾಮ್ ಬಾಬು ದಾಮ್ ಬಾಬು ಬಿಲ್ಟ್ ಯುವರ್ ಹೌಸ್ and i remember you had called for the naming ceremony of your daughter to all the sadhus anthavalla ella hale kaalada kategalannu alle road side nalli haudu our kuvempur enu helidru our meeting is not incidental it accidental it is incidental anthu helibittu avru shake add madidru avru walking stick pakkadalli ikkon stake madidru kam swami this is my house we will go ಅಂತ ಆ್ಯಂಡ್ ಫ್ರೆಂಡ್ಸ್ ಎಮ್ ಹ್ಯಾವ್ ಎ ಕಪ್ ಆಫ್ ಟೀ ಅಂತ ತಾರಿಣಿನೋ ಅವ್ರ ಸಿಸ್ಟರ್ ಯಾರೋ ಒಬ್ಬರಿದ್ದರು ಅವರು ಕರ್ಕೊಂಡು ಹೋಗಿ ನಮಗೆ ಕುವೆಂಪುರ ಅಪ್ ಡ್ರಾಯಿಂಗ್ ರೂಮ್ ಇದೆ ಅಲ್ವಾ ಫಸ್ಟ್ ಟೈಮ್ ಅವ್ರ ಅದು ಮನೆ ಡ್ರಾಯಿಂಗ್ ರೂಮ್ಗೆ ಗೊತ್ತಾಯಿತು ನಾನು ಅಲ್ಲಿ ಕೂತೆ ಶಂಭು ಮಹಾರಾಜ್ ಕೂತರು ಆದರೆ ಆ ಡ್ರಾಯಿಂಗ್ ರೂಮ್ನ ಎತ್ತರದಲ್ಲಿ ಸಿದ್ದೇಶ್ವರ ಅಂಜೆ ಚಿಕ್ಕ ಫೋಟೋ ಸಿದ್ದೇಶ್ವರ ಅಂಜೆ Stick That is Swami ವಾಕಿಂಗ್ ಸ್ಟಿಕ್ಕಿಂದ ದಟ್ ಈಸ್ ಸ್ವಾಮಿ ಸಿದ್ದೇಶ್ವರಾನಂದ್ ಜೀ ಇಟ್ ಈಸ್ ಹೀ ಹೂ ವಾಸ್ ಮೈ ಗೈಡ್ ಫ್ರೆಂಡ್ ಆ್ಯಂಡ್ ಫಿಲಾಸಫರ್ ಇಟ್ ಈಸ್ ಹೀ ಹೂ ಆ್ಯಕ್ಚುವಲಿ ಬ್ರಾಡ್ಮೀ ಟು ದಿ ಆಶ್ರಮ ಅಂತ ಹೇಳಿಬಿಟ್ಟು ಏನೋನೋ ಅವರಿಗೆ ಶಂಭು ಮಹಾರಾಜರಿಗೆ ಹೇಳ ಅವರವರು ಮಾತಾಡಿಕೊಂಡು ಹಳೆಯದ್ದು ಕೆಲವೆಲ್ಲ ವಿಚಾರಗಳನ್ನು ಆವಾಗ ನಾನು ಹೇಳಿದೆ ಅವರಿಗೆ ಇದ್ರ ಬಗ್ಗೆ ಶ್ರೀ ವಿವೇಕಾನಂದ ಗುರುವಾರ ನಾವಲ್ಲಿ ನೀವು ಕೇಳಿದ್ರೆ ಜಗದಾತ್ ಮಂಜೆ ಹಾಡ್ತಾಯಿದ್ರು ಅದು ಅದ್ಭುತವಾಗಿ ಬೆಂಗಾಲ್ನಲ್ಲಿ ಕೂಡ ಸ್ವಾಮಿ ವಿವೇಕಾನಂದರ ಒಂದು ಮಹಾತ್ಮೆಯ ಗ್ಲೋರಿಯನ್ನು ಎಕ್ಸ್ಪ್ರೆಸ್ ಮಾಡಿದಂಥ ಒಂದು ಹಾಡಿದ್ದರೆ ಅದು ಶ್ರೀ ವಿವೇಕಾನಂದ ಗುರುವಾರ ರೆಬರ್ತದ ಹಾಡು ಇದೆ ಬಟ್ ಸ್ವಾಮಿ ವಿವೇಕಾನಂದ ಅದ್ಭುತವಾಗಿ ಆ ಒಂದು ಕುವೆಂಪು ಅವರ ಪರಿಕಲ್ಪನೆ ಏನಿದೆ ಅಲ್ವಾ ಅದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿದ್ದೆ ಸ್ವಾಮೀಜಿ ಬೆಂಗಾಲ್ನಲ್ಲಿ ಕೂಡ ಈ ಥರದ ಒಂದು ಹಾಡಿಲ್ಲ ಅಷ್ಟರೊಳಗೆ ಅವ್ರು ಹಾಡಲಿಕ್ಕೆ ಪ್ರಾರಂಭ ಮಾಡಿದರು ಕುವೆಂಪು ಅವರು ಶ್ರೀ ವಿವೇಕೋ ನೊಂದು ಗುರುವರು ನೋ ಯುಗಾಚಾರ ಅವರ ಗದ್ಗದ ಆ ಆಗ ಅವರು ಎಂಬತ್ತೆಂಟ ತೊಂಬತ್ತ ತೊಂಬತ್ತೊಂದು ಇಟ್ ಈಸ್ ಇನ್ ಏಯ್ಟಿ ಫೋರ್ ಅವ್ರ ಏಯ್ಟಿ ಫೈವ್ ಅವ ಗದ್ಗದ ಸ್ವರದಲ್ಲಿ ಹಾಡಲಿಕ್ಕೆ ಪ್ರಾರಂಭ ಮಾಡಿದರು ರಾಮ ಕೃಷ್ಣ ಭೀಮ ಶಿಷ್ಯನೇ ಅಂತ ಹೇಳ್ಬಿಟ್ಟು ಇದೆಲ್ಲ ಕಡೆಗೆ ನರೇಟ್ ಮಾಡಿದರು ಸ್ವಲ್ಪ ಮತ್ತು ಶಿವಭಾವದಲ್ಲಿ ಜೀವಸೇವೆಯ ಬಗ್ಗೆ ಅವರು ಇದು ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ ಶಿವಭಾವದಲ್ಲಿ ಜೀವಸೇವೆಯ ಬಗ್ಗೆ ಎಷ್ಟೊಂದು ಹೇಳಿದರು ಮತ್ತು ಆಮೇಲೆ ಟೀ ಇದೆಲ್ಲ ತರಿಸಿದರು ಆಮೇಲೆ ನನಗೂ ಪುಸ್ತಕ ನೆನಪಿನ ದೋಣಿಯ ಪುಸ್ತಕದ ಫಸ್ಟ್ ಪಬ್ಲಿಷ್ ಮಾಡಿದ ವಾಲ್ಯೂಮನ್ನು ನನ್ನ ಕೈಗೆ ಆ ದಿವಸ ಕೊಟ್ಟು ಇದನ್ನು ಸೋಮನಾಥಾಂಜಿಗೆ ತಲುಪಿಸುವ ಅಂತ ಕೊಟ್ಟರು ಮತ್ತು ಅವರ ಶ್ರೈನಿಗೆ ಕರ್ಕೊಂಡು ಹೋದರು ಶ್ರೈನ್ನಲ್ಲಿ ಮಹಾಪುರುಷ ಮಹಾರಾಜರ ಒಂದು ಆಯಿಲ್ ಪೇಂಟಿಂಗ್ ಇದೆ ಅಲ್ಲಿ ಅರಬಿಂದ ಒಂದು ಫೋಟೋ ಇದೆ ನೆನಪಿದೆ ಅವ್ರಿಗೂ ಕರ್ಕೊಂಡೋಗಿ ತೋರಿಸಿದರು ನಾನು ಅವರಿಗೆ ಕೇಳಿದೆ ಆಯಿಲ್ ಪೇಂಟಿಂಗ್ ಓ ನಿಶ್ರೇಸಾನಂದ ಜಿ ಮಹಾರಾಜ್ ಅಂತ ಹಿಂದೆ ಇದ್ದರೂ ಅಲ್ಲಿ ಬ್ರಹ್ಮಚಾರಿಗಳಾಗಿದ್ದರು ಮೈಸೂರಿನಲ್ಲಿ ನೈಂಟಿ ಅವ್ರ ನೈಂಟಿ ನೈಂಟೀನ್ ಏಯ್ಟಿಯಲ್ಲಿ ನಾನು ಬಾಂಬೆಯಲ್ಲಿ ನೋಡಿದೆ ಆಟ್ ದಟ್ ಟೈಮ್ ಇ ವಾಸ್ ನೈಂಟಿ ಯೋಗ ಅವರು ಆಫ್ರಿಕಾದಲ್ಲಿ ಕೊನೆಗೆ ತೀರೋದು ನಮ್ಮ ಆಫ್ರಿಕನ್ ಸೆಂಟರ್ ಈಗ ಶಾಂತಿಮಯಾನಂದ ಜಿ ಲುಸಾಕಕ್ಕೆ ಹೋಗ್ತಾರಲ್ವ ಶಾಂತಿಮಯಾನಂದ ಆಫ್ ಬೆಂಗಳೂರು ಆಶ್ರಮ ಮ್ಯಾನೇಜರ್ ಹೀಸ್ ಪೋಸ್ಟೆಡ್ ಟು ಆಫ್ರೀ ಅದು ನಿಶ್ತ್ರೇಯಸಾನಂದಜಿ ಸ್ಟಾರ್ಟ್ ಮಾಡಿದ ಸೆಂಟರು ಅದರ ರಿಪೋರ್ಟ್ ಅವರು ಬಾಂಬೆಗೆ ಬಂದಾಗ ನೈಂಟಿ ಏಯ್ಟಿ ಕನ್ವೆನ್ಷನ್ನಿಗೆ ನಾನೇ ಟೈಪ್ ಮಾಡಿ ಕೊಟ್ಟಿದ್ದೆ ನನ್ನಲ್ಲಿರುವಾಗ ಸೊ ಅವರು ಇಲ್ಲಿ ಹೇಳಿದರು ನಿಶ್ರೇಯಸಾನಂದಜಿ ಮಾಡಿದೆ ಆಯಿಲ್ ಪೈಂಟಿಂಗಿದು ಅಂತ ತೋರಿಸಿದರು ಮತ್ತು ಅಲ್ಲಿ ಕುವೆಂಪ್ ಇವರಿದ್ದರು ಅರಬಿಂದ ಅರಬಿಂದ ಅವರ ನೀವು ನೋಡಿದ್ದೀರಾ ಇಲ್ಲ ಇಲ್ಲ ಇಲ್ಲ ಅರಬಿಂದ ವಾಟ್ ಎವರ್ ಈಸ್ ಫಿಲಾಸಫಿ ಕುವೆಂಪು ಹೇಳಿದರು ನಮಗೆ ಫ ಏನಂತ ಹೇಳಿದರೆ ಅವರಿಗೆ ತ್ರೀ ಡೇಸ್ ಆ್ಯಂಡ್ ತ್ರೀ ನೈಟ್ಸ್ ಅವರಿಗೆ ಸ್ವಾಮಿ ವಿವೇಕಾನಂದರು ವಿಷನ್ ಕೊಟ್ಟಿದ್ದರು ಅವರ ಯೋಗ ಫಿಲಾಸಫಿಯ ಮೂಲ ಸ್ವಾಮಿ ವಿವೇಕಾನಂದರ ಆ ವಿಷನ್ನಲ್ಲಿ ಸ್ವಾಮೀಜಿ ಏನು ಹೇಳಿಕೊಟ್ಟಿದ್ರೋ ಅದನ್ನೇ ಆ್ಯಂಪ್ಲಿಫೈ ಮಾಡಿ ಅವ್ರದ್ದು ಯೋಗ ಫಿಲಾಸಫಿ ಮಾಡಿದ್ದಾರೆ ಅಂತವ್ರು ಹೇಳಿದರು ನಾನು ಅವರನ್ನು ನೋಡಲಿಕ್ಕಾಗಿಲ್ಲ ಅಂತ ಅವರು ಹೇಳಿದರು ಇನ್ನೊಂದು ಎಷ್ಟು ಕುವೆಂಪು ಹೇಳಿದರು ಮತ್ತು ಇನ್ನೊಂದು ಆಯಿಲ್ ಪೇಂಟಿಂಗ್ ಇದೆ ಅಲ್ವಾ ಅದು ಎರಡು ಆಯಿಲ್ ಪೇಂಟಿಂಗ್ ಮಾಡಿದ್ರು ನಿ ಇನ್ನೊಂದು ಆಯಿಲ್ ಪೇಂಟಿಂಗನ್ನು ಅದೇ ಮಹಾಪುರುಷ ಮಹಾರಾಜ್ರಿಂದ ಹೇಳಿದರೆ ಕುವೆಂಪುರ ಗುರು ಶಿವಾನಂದ್ಜೀ ಅವರು ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದರು ಅದು ಜಾಗೃತ ದೇವಸ್ಥಾನ ಅಂತ ಅವರಿಗೆ ಆ ಧ್ಯಾನದಲ್ಲಿ ಅವರು ಕಂಡಿದ್ದರಲ್ಲಿ ಧ್ಯಾನ ಮಾಡಿದಾಗ ಅವರ ಬಯೋಗ್ರಫಿಯಲ್ಲಿದೆ ಅವರು ಊಟಿಯಲ್ಲಿ ತುಂಬ ತಿಂಗಳಿದ್ರು ರಂಗನಾಥ ಅವರಿಂದ ದೀಕ್ಷೆ ಊಟಿಯಲ್ಲಿ ತಗೊಂಡಿದ್ದು ಅಲ್ಲಿ ಹೋಗಿ ಆ ಮನೆ ಇನ್ನೂ ಹಾಗೆಯೇ ಇದೆ ಸೊ ಇವರು ಹೇಳಿದರು ಇನ್ನೊಂದು ಆಯಿಲ್ ಪೇಂಟಿಂಗ್ ಯಾರಿಗೋ ಮಾಡಿಕೊಟ್ಟಿದ್ರು ಅಂತ ಅದು ಯಾರಿಗೂ ಗೊತ್ತುಂಟ ಸಾಯಿಬಾಬಾ ಭಕ್ತರಾದ್ರಲ್ವ ಅವರು ಅವರ ಹೆಸರು ಸತ್ಯಂ ಶಿವಂ ಸುಂದರಂ ಬರೆದವರು ನಾಕಸ್ತೂರಿ ನಾಲ್ಕಸ್ತೂರಿ ರಾಮಕೃಷ್ಣ ಆಶ್ರಮದ ಫೌಂಡೇಶನಲ್ ಮೆಂಬರ್ ಅವರು ಪ್ರತಿ ತಿಂಗಳು ಒಂದು ರೂಪಾಯಿ ಕೊಡ್ತಿದ್ರಂತೆ ಅವರು ತಿಂಗಳಿಗೆ ಒಂದು ರೂಪಾಯಿ ಕಾಂಟ್ರಿಬ್ಯೂಷನ್ ಅವರಿಗೆ ಇನ್ನೊಂದು ಆಯಿಲ್ ಪೇಂಟಿಂಗ್ ಮಾಡಿ ಕೊಟ್ಟಿದ್ದರು ನಿಶ್ಚೇ ಸಾನಂಜಿ ಅದು ಈಗ ಪುಟ್ಪರ್ತಿಯಲ್ಲಿತ್ತು ನಾಲ್ಕಸ್ತೂರಿ ತೀರು ಹೋದ್ಮೇಲೆ ಅವರ ಡಾಟರ್ ಈಗ 70... five year old she is old aa ah, nishreshan oil painting kuvempu avane illidda tarane innondu iga nama mysore ashramata drawing room idalva alli mele ittidene avaru helidrante nanu vayasa aitu illi yar hottu yariki ad hogbeka anta gottilla nama prabhu prasad idaralva avaru putpurthige hodaga avar hottra ondu on tingla hinde kalis kottidare ಆ ಆಯಿಲ್ ಪೇಂಟಿಂಗ್ ಮಹಾಪುರುಷ್ ಮಾಡಿ ಈಗ ನಮ್ಮ ಆಶ್ರಮಕ್ಕೆ ಬಂದಿದೆ ಅಲ್ಲಿ ಇಟ್ಟಿದ್ದೇನೆ ನೀವು ನೋ ನೋಡೋದು ಮೇಲೆ ನಮ್ಮ ಮೀಟಿಂಗ್ ಪ್ಲೇಸ್ ಇದೆ ಅಲ್ವಾ ಅಲ್ಲಿ ಮೇಲೆ ಇಟ್ಟಿದ್ದೇನೆ ಸೊ ಆಯಿಲ್ ಪೇಂಟ್ ಸೊ ಮೈಸೂರು ಆಶ್ರಮ ಇದೆ ಅಲ್ವಾ ಇದು ಇದರ ಹಿಸ್ಟ್ರಿ ನಾವೀಗ ಪಬ್ಲಿಷ್ ಮಾಡ್ತಾ ಇದ್ದೇವೆ ಕೀರ್ತಿ ಕುಮಾರೀಸ್ ರೈಟಿಂಗ್ ಈಗ ಅದರ ವಾಲ್ಯೂಮ್ ಈ ಎರಡು ಮೂರು ತಿಂಗಳಲ್ಲಿ ಬರಬೇಕು ಅಂತ ಮಾಡ್ತಾ ಇದ್ದೇವೆ ಮೈಸೂರು ಆಶ್ರಮದ ತೊಂಬತ್ತೊಂದು ವರ್ಷದ ಇತಿಹಾಸ ಇದು ಸಾಮಾನ್ಯ ಆಶ್ರಮ ಅಲ್ಲ ನಮಗೆ ಗೊತ್ತಿರಲಿ ಇದು ರಾಮಕೃಷ್ಣ ಆಶ್ರಮದ ಮೊದಲನೇ ಸ್ಟಡಿ ಸರ್ಕಲ್ ಇದು ನೂರಾರು ಸಂತಶ್ರೇಷ್ಠರು ಇಲ್ಲಿ ಚಿಂತನ ಮಂಥನ ನಡೆಸಿದವರು ಇದು ಜ್ಞಾನಯಜ್ಞ ನಡೆದಂಥ ಒಂದು ಅದ್ಭುತವಾದ ತಪೋಭೂಮಿ ಇದು ವಿಜ್ಞಾನಂದ ಜೀವ ಸ್ವತಃ ಬಂದು ಇಲ್ಲಿ ಬೆಳಗಿದ್ದ ಸಾಯಂಕಾಲವರೆಗೆ ಬಂದಿದ್ದನ್ನು ಒಂದು ದಿವಸ ಸೋಮನಾಥ ನಮಗೆ ಹೇಳಿದರು ಅಷ್ಟರೊಳಗೆ ಎಲ್ಲಿಯೂ ಯಾರಿಗೂ ಗೊತ್ತಿರಲಿಲ್ಲ ನಾನು ಅದನ್ನು ತಕ್ಷಣ ರೆಕಾರ್ಡ್ ಮಾಡಿಬಿಟ್ಟೆ ವಿಜ್ಞಾನಂಜಿಲಿ ಬಂದಿದ್ದರಪ್ಪ ಈ ಥರ ತುಂಬ ಚೀಲ ಚೀಲ ಹಾಕಿ ಕೂತ್ಕೊಂಡಿದ್ರು ಎಲ್ಲ ಪೆನ್ಗಿನ್ನಿ ಅವ್ರ ಆ ರೂಮ್ ಅವರ ಸುರೇಶ ಅವರ ಸೋಮನಾಥನ ಒಂದು ಆಫೀಸ್ ಇತ್ತು ಅಲ್ಲಿ ಹಳೆ ಬಿಲ್ಡಿಂಗ್ನಲ್ಲಿ ಕೆಲವರಿಗೆಲ್ಲ ಗೊತ್ತಿರಬಹುದು ಹಳೆ ಆಫೀಸ್ನಲ್ಲಿ ಆ ವಿಜ್ಞಾನಂಜಿ ಆ ರೂಮಲ್ಲಿ ಬಂದು ಕೂತಿದ್ರಂತೆ ಅವರು ಘನ ಗಂಭೀರ ಹೀಗೆ ಕೂತ್ಕೊಳ್ತೇವೆ ಈಗ ಹೊರಗೆ ಫೋಟೋ ಹಾಕಿದ್ದೇವೆ ನೋಡಿ ನಮ್ಮ ಆಶ್ರಮದ ಹೊರಗಡೆ ಎರಡು ಫೋಟೋ ಹಾಕಿದ್ದೇವೆ ಸೊ ಇದು ವಿಜ್ಞಾನಂಜಿಯವರು ಆಮೇಲೆ ರಂಗನಾಥನ್ಜಿಯವರು ಕೂಡ ಇದ್ದರೂ ಆಗ ಅಂತ ಸೋಮನಾಥನ್ಜಿ ಹೇಳಿದರು ನಾನು ರಂಗನಾಥನ್ಜಿ ಕೇಳಿದ ಕೂಡಲೇ ನಾವು ರೆಕಾರ್ಡ್ ಮಾಡ್ತೇವೆ ವಿಜ್ಞಾನಂಜಿ ಮೈಸೂರು ಆಶ್ರಮಕ್ಕೆ ಬಂದಿದ್ದರ ವಿಷಯ ಹೇಳಿ ಅಂತೇಳಿ ವೈ ರೆಕಾರ್ಡ್ ರೈಟ್ ಐ ವಿಲ್ ಸೈನ್ ಹಿ ಡಿಕ್ಟೇಟೆಡ್ ಟು ಮೇ ಅದೆಲ್ಲ ಹಾಕಿದೆಯ ಅಲ್ಲಿ ಗೊತ್ತಿದೆ ವೈ ರೆಕಾರ್ಡ್ ರೈಟ್ ಆ್ಯಂಡ್ ಮೇಗಿಟ್ ಎ ಡಾಕ್ಯುಮೆಂಟ್ ಅವರೆಲ್ಲ ಹೇಳಿದ್ರು ವಿಜ್ಞಾನ ನೈನ್ಟೀನ್ ತರ್ಟಿ ಏಯ್ಟ ಯಾವಾಗ ಇಲ್ಲಿ ಬಂದಿದ್ರು ಆವಾಗ ನಾವೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಅವರು ಹೋದ್ರೆ ನಾವು ಮಾಧವ್ ಯಾರು ಎಂ ಬಿ ಮಾಧವ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಅವರ ಮೋರಿಸ್ ಕಾರಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದೆವು ಆವಾಗ ಇಂಟರ್ಮಿಡಿಯೇಟ್ ಓಡ್ತಿದ್ದೆ ಶಾಮಣ್ಣ ಅಂತ ಹೇಳಿದ್ರು ಶಾಮಣ್ಣ ಯಾರು ಸೋಮನಾಥ ಅಂಜಿ ಶಾಮಣ್ಣ ಅವ್ರಿಗೆ ಹೇಳಿದ್ರಂತೆ ನೋಡಿ ವಿಜ್ಞಾನಜಿ ಬರ್ತಾ ಇದ್ದಾರೆ ರಂಗನಾಥನ್ಜಿ ಹೇಳಿದರು ಜಾಯ್ನ್ ಆಗಿ ನೀವು ಅವ್ರ ಆಶೀರ್ವಾದ ತಗೊಳ್ಳಿಕ್ಕೆ ಬನ್ನಿ ಅಂತ ಹೇಳಿದ್ರಂತೆ ಅದನ್ನು ನಾನು ಅದ್ರಲ್ಲಿ ಬರೀಲಿಲ್ಲ ಸೊ ಅವರು ಬಂದ್ರಂತೆ ಕಡೆಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಬೇರೆ ಕಾರಜ್ಞಾನಜಿ ಮುಂದೆ ಹೋಗಿದ್ದರು ಇವರಿಗೆ ಆ ಮಾಧವನ್ ಎಂ ಅವರು ಕಾರ್ ತರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಆಗ ದರ್ಶನ ಮಾಡಿ ಅವರು ಹಿಂದೆ ಬರ್ತಾ ಇದ್ದಾರೆ ಕಡೆ ಅವ್ರು ಮೀಟ್ ಮಾಡಿ ನಾವು ದರ್ಶನ ಮಾಡಿ ಬರ್ತೇವಂತ ಇವರು ಮಾಧವ್ ಅವರ ಪ್ರೊಫೆಸರ್ ಜೊತೆಗೆ ಹೋಗಿ ವಾಪಸ್ ಬಂದರು ಕಡೆಗೆ ಸಾಯಂಕಾಲ ಇಲ್ಲಿಂದ ಅವರು ಬೆಳಗ್ಗೆ ಸಾಯಂಕಾಲವರೆಗಿದ್ರಂತೆ ಸಾಯಂಕಾಲ ಟ್ರೈನಲ್ಲಿ ಅವ್ರಿಗೆ ಸಿ ಆಫ್ ಮಾಡಿದ್ರಂತೆ ವಿಜ್ಞಾನಂಜಿಯವರು ನೈನ್ಟಿನ್ ತರ್ಟಿ ಏಟಲ್ಲಿ ಸೊ ದೀಸ್ ಡೈರೆಕ್ಟ್ ಇವತ್ತು ರಾಮಕೃಷ್ಣ ಜಯಂತಿ ವಿಜ್ಞಾನಂಜಿಯ ಬಟ್ ರಾಮಕೃಷ್ಣರ ನೇರ ಶಿಷ್ಯರ ಪಾದಸ್ಪರ್ಶದಿಂದ ಪವಿತ್ರಗೊಂಡಂಥ ಇದು ಆಶ್ರಮ ಅಂದರೆ ರಾಮಕೃಷ್ಣ ಒಂದು ಟಚ್ ಇಲ್ಲಿ ಇದೆ ಅಂತ ಆಯ್ತಲ್ವಾ ಅವರ ನೇರ ಶಿಷ್ಯರ ಮೂಲಕ ಎ ಗ್ರೇಟ್ ಮಿಸ್ಟಿಕಲ್ ಅವರು ಸರ್ ಎಮ್ ಎಮ್ ವಿಶ್ವೇಶ್ವರಯ್ಯ ಅವರ ಪೂನಾದಲ್ಲಿಯೋ ಕ್ಲಾಸ್ಮೇಟ ಸೇಮ್ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅವರು ಸೇಮ್ ಸ್ಕೂಲ್ ಮೇಟ ಕ್ಲಾಸ್ಮೇಟ್ ಆಗಿದ್ದರು ಅವರವರ ಬಯೋಗ್ರಫಿಯಲ್ಲಿ ಬರ್ತದೆ ಈಸ್ ಆಲ್ಸೋ ಸಿವಿಲ್ ಎಂಜಿನಿಯರ್ ಬೇರೂರು ಮಠವನ್ನು ಡಿಸೈನ್ ಮಾಡಿದವರು ಅವರು ಇದು ವಿಷಯಕ್ಕೆ ಬರೆಯುವುದೇನಂತ ಹೇಳಿದ್ರೆ ನಾವು ಚಿಂತನಶೀಲರಾಗಬೇಕು ಅಂತ ಹೇಳಿದ್ರು ಜೀವನದ ಮೊನೋಟನ ಎಲ್ಲ ಹೊರಟೋಗಿಬಿಡ್ತದೆ ನಾವು ಏನಂತ ಹೇಳಿದರೆ ನಮ್ಮ ಇಂಟಲೆಕ್ಚುವಲ್ ಭಗವಂತ ಕೊಟ್ಟ ಅಪರೇಟಸ್ಸನ್ನು ಸ್ವಲ್ಪ ಶುದ್ಧವಾಗಿ ಸ್ವಲ್ಪ ಮುಕ್ತವಾಗಿ ಎಲ್ಲ ಡೇಟಾ ಬೇಸ್ ನೋಡಿಕೊಂಡು ಸೃಷ್ಟಿ ಆಚೆ ಈಚೆ ಹಿಂದೆ ಮುಂದೆ ನೋಡಿಕೊಂಡು ನಾವು ಚಿಂತಶೀಲರಾಗಿ ಸತ್ಯ ಪ್ರತಿಯೊಂದಕ್ಕೂ ಕಾರಣ ಕಾರಣವಾವುದು ಬ್ರಹ್ಮವೇ ನಾವು ಎಲ್ಲಿಂದ ಹುಟ್ಟಿದ್ದೆವು ನಾವು ಬದುಕಿರುವುದು ಏತಕ್ಕೆ ನಮಗೆ ಅದು ಒರಿಜಿನಲ್ ಥಿಂಕಿಂಗ್ ಮಾಡಬೇಕು ಉಪನಿಷತ್ ಏನೇಷಿತ ಪದ್ಧತಿ ಪ್ರೇಷಿತಮ್ಮನ ಅಂತ ನ ಎಲ್ಲರೂ ಆ್ಯಪಲ್ ಕೆಳಗೆ ಬಿಟ್ಟರೆ ನ್ಯೂಟನ್ ನೋಡಿದ್ದಕ್ಕೆ ಏನು ವ್ಯತ್ಯಾಸ ವಿ ಶುಡ್ ಮೇಕ್ ಅವರ್ ಓನ್ ಒರಿಜಿನಲ್ ಸರ್ಚ್ ಆವಾಗ ನಮ್ಮ ಹೈಯರ್ ಬ್ರೈನ್ ಆ್ಯಕ್ಟಿವೇಟ್ ಆಗಿಬಿಡ್ತದೆ ಈಗ ನಮ್ಮ ಒಂದು ಆರ್ಡಿನರಿ ಬ್ರೈನ್ ಲೆವೆಲಲ್ಲಿ ಅದು ಆ್ಯಕ್ಟಿವೇಟ್ ಆಗಿದೆ ಈ ರೇಡಿಯೋ ಸ್ಟೇಷನ್ ನೋಡ್ತಿರಲ್ಲ ಇಲ್ಲಿ ಇದ್ದರೆ ಆರ್ಡ ಅಲ್ಲಿ ನೋಡಿದರೆ ಆಕಾಶವಾಣಿ ಇನ್ನು ಬೇರೆ ಈಗ ಕಂಪ್ಯೂಟರ್ ಕೂಡ ಯಾವುದೋ ಒಂದು ಕಮಾಂಡ್ ಕೊಟ್ಟರೆ ಆರ್ಡಿನರಿ ಪ್ರೋಗ್ರಾಮಿಂಗ್ ಬರ್ತದೆ ಇನ್ನೂ ಹೋದರೆ ಹೈಯರ್ ಪ್ರೋಗ್ರಾಮಿಂಗ್ ಬರ್ತದೆ ಹಾಗೇ ನಮ್ಮ ಬ್ರೈನಲ್ಲಿ ಇನ್ವಾಲ್ಡ್ ಮೆನು ಇದೆ ಒಳಗೆ ಒಳಗೆ ಒಳಗೊಳಗೆ ಒಳಗೆ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನ ಒಳಗೆ ಇರುವಂತಹ ಹಿರಣ್ಯ ಗರ್ಭ ಅಂದರೆ ಯೂನಿವರ್ಸಲ್ ಮೈಂಡ್ ಕೊಟ್ಟಂತಹ ಆ ಒಳಗೆ ಇದೆ ಅದು ಅದೇ ಹೊರಗೆ ಬರ್ತದೆ ಬುಕ್ which is all in the library was once upon a time ಟೈಮ್ ಹಿಡನ್ ಎಲ್ಲಿಂದ ಬಂತದ್ದು Human mind ಮೈಂಡಿಂದ ಬಂತು ಈ ಮೈಕ್ರೋಫೋನ್ ಎಲ್ಲಿಂದ ಬಂತು ಮನುಷ್ಯನ ಮನಸ್ಸಿನ ಒಳಗಿಂದ ಬಂದು ಮನಸ್ಸಿಗೆ ಸ್ವಾಮಿ ವಿವೇಕ ಅಸಾಧಾರಣ ಶಕ್ತಿ ಇದೆ ನಮ್ಮ ಮನಸ್ಸನ್ನು ನಾವು ಕುಹಕ ಬುದ್ಧಿಯಿಂದ ಸ್ವಾರ್ಥದಿಂದ ಅದನ್ನು ಲಿಮಿಟ್ ಮಾಡಿಬಿಡ್ತೇವೆ ನಮ್ಮದು ನಮ್ಮ ಬುದ್ಧಿನ ಹೇಗೆ ಉಪಯೋಗಿಸ್ತೇವೆ ಗೊತ್ತ ಟೆನ್ 10 ಟೆನ್ ಟ್ವೆಂಟಿ ನಮ್ಮ ಎಲ್ಲ ಶಕ್ತಿ ಬುದ್ಧಿ ಐಶ್ವರ್ಯ ನಾವು ಹೇಗೆ ಟೆನ್ ಪ್ಲಸ್ ಆ ಪ್ಲಸ್ ತೆಗೆದು ಅಲ್ಲಿ ಇಂಟು ಹಾಕಿದರೆ ಟೆನ್ ಟು ದಿ ಟೆನ್ 10 ಟೆನ್ ಹಂಡ್ರೆಡ್ ಆಗಿಬಿಡ್ತದೆ ಆ ಬುದ್ಧಿಯ ವಿವೇಕ ಅದರಕ್ಕಿಂತ ಹೆಚ್ಚು ವಿವೇಕಾನಂದರ ಜೀವನ ಕುವೆಂಪು ಅವರ ಜೀವನ ಅದೆಲ್ಲ ಹೇಗೆ 10 ಇಂಟು ಪವರ್ ಆಫ್ ಟೆನ್ 10, 10 ಟೆನ್ 10 ಟೆನ್ ಇಂಟು ಟೆನ್ ಇಂಟು ಟೆನ್ ಟೈಮ್ಸ್ ಎಷ್ಟಾಗ್ತದೆ ಟೆನ್ ಟು ದ ಪವರ್ ಆಫ್ 10, into 10, into 10 times 10. ಟು ದ ಪವರ್ ಆಫ್ ಟೆನ್ ಹೇಗೆ ಬರೀದಂತ ಗೊತ್ತಿಲ್ಲ ಟೆನ್ ಅದ್ರ ಮೇಲೆ ಸೈಡ್ಗೆ ಟೆನ್ ಅಂತ ಹಾಕ್ತೇವೆ ಟೆನ್ ಟು ದ ಪವರ್ ಆಫ್ ಟೆನ್ ಅಂದರೆ ಏನರ್ಥ ಟೆನ್ ಇಂಟು ಟೆನ್ ಮಾತ್ರ ಅಲ್ಲ ಟೆನ್ ಇಂಟು ಟೆನ್ ಹತ್ತು ಬಾರಿ ಹತ್ತು ಹತ್ತು ನೋಡಿ ಜಸ್ಟ್ ವೇರಿಯೇಷನ್ ಆಫ್ ಇದು ಆದ್ದರಿಂದ ನಮ್ಮ ನಾವು ಚಿಂತನಶೀಲರಾಗಬೇಕು ವಿವೇಕ ಬುದ್ಧಿಜ ವಿವೇಕಂದರೆ ಯಾವುದು ಸತ್ಯ ಯಾವುದು ಒಳ್ಳೆಯದು ಜೀವನ ಏನು ಅಂದರೆ ನಾವೇ ಪ್ರಶ್ನಿಸಬೇಕು ಪುಸ್ತಕ ಓದಿ ಒಂದು ಈಸಿ ಚಾರ್ನಲ್ಲಿ ಒಳ್ಳೆ ಸ್ನಾನ ಇದ ಆದಮೇಲೆ ಅಥವಾ ಯಾವಾಗ ಕೆಲಸ ಮಾಡ್ತಾ ಇರುವಾಗ ನಾವು ಟೈಮ್ ವೇಸ್ಟ್ ನಮ್ಮ ಚಿಂತನೆಯನ್ನು ಹಾಳು ಮೂಳು ಎದ್ಕೆ ಹೋಗ್ತೇವೆ ಕೊಡ್ತೇವೆ ವಿಷಯಕ್ಕೆ ಯಾವುದೋ ಚ ಅನಾವಶ್ಯಕವಾಗಿರ್ತಕ್ಕಂಥ ವರಿ ನಿಮ್ಮ ಮೈಂಡ್ ಪಾಸ್ಟ್ ನಿಮ್ಮ ಅನಾಲಿಸಿಸ್ ಆಫ್ ದ ಮೈಂಡೇ ನಾವು ಮಾಡ್ಬೋದು ನಮ್ಮ ಮೈಂಡನ್ನು ನಾವು ನಾವೇ ಅನಲೈಸ್ ಮಾಡೋದು ನಾನು ನಿನ್ನೆಲ್ಲ ಏನು ಆಲೋಚನೆ ಮಾಡಿದೆ ಸ್ಟಾಕ್ ತಗೊಳ್ಳಿ ಆಡಿಟ್ ಮಾಡಿ ಥಾಟ್ ಆಡಿಟ್ ಮೈಂಡ್ ಆಡಿಟ್ ಮಾಡಿ ನೀವು ನಿನ್ನೆ ನಿನ್ನೆ ಎಷ್ಟು ವ್ಯರ್ಥವಾಗಿರ್ತಕ್ಕಂಥ ಆಲೋಚನೆ ಮಾಡಿದೆ ಬೆಳಗ್ಗೆ ಆಲೋಚನೆ ಮಧ್ಯಾಹ್ನ ನನ್ನ ಕೆಲಸ ಎಷ್ಟಿತ್ತು ನನ್ನ ಬ್ಯಾಂಕ್ ಕೆಲಸ ನನ್ನ ಟೀಚಿಂಗ್ ಕೆಲಸ ನನ್ನ ಏನಾದರೂ ಕಂಪ್ಯೂಟರ್ ಕೆಲಸ ಪರ್ಚೇಸ್ ಕೆಲಸ ಅಥವಾ ಅಡುಗೆ ಕೆಲಸ ಇದು ಕೆಲಸ ಎಷ್ಟಿತ್ತು ನಿನ್ನೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಒಂದು ಮೂರು ಗಂಟೆ ಕೆಲಸ ಉಳಿದೋದೆಲ್ಲ ಏನು ಮಾಡಿದೆ ನಿನ್ನೆ ಆ ಇವತ್ತು ಹೀಗೆ ಮಾಡಬಾರ್ದು ನಿನ್ನೆ ನೀವು ನೋಡಬೇಕು ಯಾತಕ್ಕಂದರೆ ಸುಮ್ಮನೆ ಮೆಲ್ಕಾಗಲಿಲ್ಲ ಅದರಿಂದ ನಿಮಗೆ ನಿಮಗೆ ಅರಿವು ಮೂಡ್ತದೆ ಓ ಹವ್ ಹೈವ್ ವೇಸ್ಟೆಡ್ ಮೈ ಲೈಫ್ ಐ ವಿಲ್ ನಾಟ್ ಡೂ ವಾಟ್ ಹವ್ ಐ ವೇಸ್ಟೆಡ್ ಎಸ್ಟರ್ ಡೆ ಟು ಡೇ ಐ ಎ ಬೆಟರ್ ಪರ್ಸನ್ ಹಾಂ ದೇವರ ನಾಮ ಅಥವಾ ವರ್ತಮಾನದ ಏನು ಮಾಡಬೇಕು ಅದು ಅಥವಾ ಚಿಂತನೆ ಒಳ್ಳೆ ಎಕ್ಸಸೈಸ್ ಮಾಡಿ ಸಾತ್ವಿಕ ಮನಸ್ಸಿಂದ ನಮ್ಮ ದೇಹ ಮನಸ್ಸು ತಂಪಾಗಿ ಆಕ್ಟಿವೇಟ್ ತಮಸ್ ಇಲ್ ತಮಸ್ ಈಸ್ ದ ಎನಿಮಿ ಆಫ್ ದಿ ಇಂಟೆಲೆಕ್ಟ್ ಜಾಡ್ಯ ಅಂತ ಹೇಳ್ತೇವಲ್ವ ನಿದ್ದೆ ಆಲಸ್ಯ ಪ್ರಮಾದ ಅದು ಈಸ್ ಡೆತ್ ಪ್ರಮಾದ ಮೃತ್ಯು ಮೃತ್ಯು ಮೃತ್ಯುವೆ ಅಂತ ಹೇಳ್ಬಿಡ್ತಾರೆ ಮೃತ್ಯು ಸದೃಶ ಯಾವುದು ಪ್ರಮಾದ ಪ್ರಮಾದ ಅಂತ ಬಗ್ಗೆ ಹೇಳ್ತಾರೆ ಪ್ರಮಾದ ಕಾಂಬಿನೇಷನ್ ಆಫ್ ಆಲಸ್ಯ ತಮಸ್ಸು ನಿದ್ದೆ ಎಲ್ಲ ಆದರೆ ತಾಮಸಿಕ ಆಹಾರವನ್ನು ತಿನ್ನಬಾರಡಿ ಅಂತ ಹೇಳ್ತಾರೆ ಸೊ ಸಾತ್ವಿಕ ಮನಸ್ಸಿನಿಂದ ಧ್ಯಾನ ತನ್ನಿಂದ ಸಹಜ ಧ್ಯಾನದ ಕಡೆಗೆ ಮನಸ್ಸು ತನ್ನಿಂದ ತಾನೇ ದಾರಿ ತೋರಿಸ್ತದೆ ನಾ ವಿವೇಚಿಸಿದ್ರೆ ಚಿಂತನೆ ಮಾಡಿ ಹುಟ್ಟಿನಿಂದ ಇಲ್ಲಿವರೆಗೆ ನೀವು ನಿಮ್ಮ ಬಗ್ಗೆ ನಾನು ಹೇಗೆ ಜೀವನ ಮಾಡಿದೆ ಅದು ಅದಕ್ಕೆ ಒಂದು ಹೆಸರಿದೆ going down the memory lane with an awakened mind adu nostalgia antha heluttare ee jeevanadalli madida sari tappugala ella namma drishtike bartade ha aadrinda naan ivattu hegirbeku in mundide ulida jeevana hegirbeku how precious is life how precious is each thought each moment ಲೈಕ್ ಈ ಮಿಲಿಯನ್ ಡಾಲರ್ ಥರ ಒಂದು ಥಾ ಒಂದು ಮೊಮೆಂಟ್ ಒಂದು ಕ್ಷಣ ಅಂತ ಹೇಳಿದರೆ ಸತ್ಯವನ್ನು ಅವಲೋಕನ ಹೇಗೆ ಸಾಧ್ಯ ಈ ಮೃತ್ಯುವಶವಾಗಿರ್ತಕ್ಕಂಥದ್ದು ಶರೀರ ನೆಗೆಟಿವಿಟಿ ಅಲ್ಲ ಅಯ್ಯೋ ಏನಪ್ಪ ಸ್ವಾಮಿಗಳು ಯಾವಾದ್ರು ಮೃತ್ಯು ಇದಂತ ಹೇಳ್ಬಿಡ್ತಾರೆ ಅಂತ ಅಯ್ಯೋ ಅಪಶಕುನ ಅದು ಅದ್ರ ಕಡೆ ನೋಡಬೇಡ ನಮ್ಮ ಒಂದು ಒಂದು ಏನಾದರೂ ಶವಯಾತ್ರೆಯಾದ್ರೂ ಅದ್ರ ಕಡೆ ನೋಡಬೇಡಪ್ಪ ನೋಡ್ಬಿಡು ನೋಡಿ ನೋಡ್ಬೇಡ ಮಕ್ಕಳಿಗೆಲ್ಲ ತೋರಿಸ್ಬೇಡಿ ತೋರಿಸ್ಬಿಡ ಬುದ್ಧನ ಜೀವನ ನೋಡಿ ಯಾರ್ಯಾರ ಜೀವನ ನೋಡಿ ಸ್ವಾಮಿ ವಿವೇಕಾನಂದ ಅವರ್ ಗ್ರೇಟೆಸ್ಟ್ ಟೀಚರ್ ಈಸ್ ಡೆತ್ ಗ್ರೇಟೆಸ್ಟ್ ಟೀಚರ್ ವರ್ಷಿಪ್ ಡೆತ್ ಅಂತ ಸ್ವಾಮೀಜಿ ಹೇಳ್ತಾರೆ ಅಂದರೆ ನಾವು ಸಾಯ್ಬೇಕು ಅಂತ ಅಲ್ಲ ಸಾವು ಎಂಬುದು ಅನಿವಾರ್ಯವಾಗಿರತಕ್ಕಂಥ ಪ್ರಕೃತಿಯ ನಿಯಮ ಪ್ರಕ್ರಿಯೆ ಎಲ್ಲರೂ ಕೂಡ ಅದನ್ನು ಅನುಭವಿಸ್ತೇವೆ ಆದ್ರಿಂದ ನಾವು ಈಗ ಹೆಂಗಿರ್ಬೇಕು ಅಂತ ಮನಸ್ಸು ಜಾಗೃತ ಆಗ್ಬಿಡ್ತದೆ ಏನೊಬ್ರು ಹರಿದಾಸರು ಹೇಳ್ಬೋದು ಯಾರು ಲೆಕ್ಚರ್ನಲ್ಲಿ ಹೇಳ್ಬೋದು ಅದು ವಿಷಯ ಬೇರೆ ನೀವು ನಿಮ್ಮ ಸಿದ್ಧಾಂತವನ್ನು ನಿಮ್ಮ ಆಲೋಚನೆಗಳನ್ನು ನೀವೇ ಮಂಡಿಸಬೇಕು ಆಂತರ್ಯದ ನಿಮ್ಮ ನಿಮ್ಮ ಮನಸ್ಸಿನ ಆಕಾಶದಲ್ಲಿ ನಿಮ್ಮ ಮನೋವಲಯದಲ್ಲಿ ನೀವು ಸ್ವತಃ ಇಂಡಿಪೆಂಡೆಂಟ್ಲಿ ಶುಡ್ ಥಿಂಕ್ ಗಿ ಟೇಕ್ ರೆಫರೆನ್ಸ್ ಮಟ್ ಥಿಂಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಐ ಅರೈವ್ ಯೂಸಿಂಗ್ ದಿ ಡಿಡಕ್ಟಿವ್ ಇಂಡಕ್ಟಿವ್ ಲಾಜಿಕ್ ಎಕ್ಸಾಂಪಲ್ ಇವರೋನು ಇಂಟಲೆಕ್ಚುವಲ್ ಲೈಟ್ ಹೇಗಿದೆ ನಿಮ್ಮ ನಿಮ್ಮ ಬುದ್ಧಿಯ ಬೆಳಕಿನ ಆಧಾರದಲ್ಲಿ ನೀವೇ ಕಂಪೇರ್ ಮಾಡಿ ಡಿಸ್ಕಸ್ ಮಾಡಿ ಚಿಂತೆ ಎಲ್ಲರೂ ಸೇರಿಬಿಟ್ಟು ಹರಟೆ ಹೊಡಿತೇವೆ ಆ ನಿಮ್ಮನೆಯಲ್ಲಿ ನಾಳೆ ಪಲ್ಯ ಏನು ಇವತ್ತು ಪಲ್ಯ ಏನೋ ಆ ಸಾರಿ ಅವ್ರಿಗೇನು ಇವ್ರಿಗೇನೇ ಆಯಿತು ಎಲ್ಲ ಬರೀ ಕ್ಷುಲ್ಲಕ ವಿಚಾರಗಳು ಅಂಥದ್ದನ್ನು ಐವತ್ತು ವರ್ಷದಿಂದ ಅದೇ ಮಾತಾಡಿದ್ದು ಇಪ್ಪತ್ತೈದು ವರ್ಷದ ಹಿಂದೆ ಅದೇ ಮಾತಾಡಿದ್ದು ಅವರು ಇವರು ಹಾಗೆ ಹೀಗೆ ಆ ಮೇಲೆ ಕೆಳಗೆ ಆಚೆ ಈಚೆ ಆಯಿತು ಕ್ರಿಟಿಸಮ್ ಎಲ್ರಿಗೂ ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಅವರು ಸರಿ ಇಲ್ಲ ಸರಿ ಇಲ್ಲ ನಾವು ಮಾತ್ರ ಸರಿ ಆದ್ದರಿಂದ ಏನು ವೃತ ವೃತ ಕಾಲಹರಣ ಮೈಂಡ್ ಈಸ್ ಮಾರ್ಡ್ ಇಂಟು ಸಮ್ ಕೈಂಡ್ ಆಫ್ ಎ ಶುಟೈಲ್ ಎಕ್ಸಸೈಸ್ ಹ್ಯಾಬಿಟ್ ಆಗಿ ಕುಡುಕರು ಜೀವ ಹಾಳು ಮಾಡ್ತಾರಲ್ಲ ನೋಡ್ತಾ ಇಲ್ಲ ಒಳ್ಳೆಯವರು ಯಾರೋ ಒಬ್ಬ ದೊಡ್ಡ ಸರ್ಜನ್ ದೊಡ್ಡ ಡಾಕ್ಟ್ರು ನಮ್ಮ ಭಾರಿ ಪರಿಚಯ ಇದ್ದವರು ತಂದೆ ತಾಯಿಗಳು ಪರಿಚಯ ಬೆಂಗಳೂರಿನಲ್ಲಿದ್ದವರು ಕುಡಿತ ಪ್ರಾರಂಭ ಆಯಿತು ಕುಡಿತದಲ್ಲಿ ಬಿದ್ದು ಬಿಟ್ಟವ್ ಎಲ್ಲ ಹೋಗಿ ಸರ್ಜಿ ಎಲ್ಲ ಹಾಸ್ಪಿಟ್ಲ್ ಕ್ಲೋಸ್ ಆಗಿ ಎಫ್ ಆರ್ ಸಿ ಎಸ್ ಅವ್ನು ಕೊಡತದ್ದು ಚಟಕ್ ಬಿದ್ದರು ಎಲ್ಲ ಏನು ಶಿವ ಶ್ರೀಗಳದ ಎಲ್ಲೆಲ್ಲ ಕುಡಿದು ಕುಡ್ದು ಕುಡ್ದು ಕೊಡ್ದು ಕೊಡ್ದು ದಿವಾಳಿ ಆಮೇಲೆ ಆ ಮನುಷ್ಯ ಕೊನೆಗೆ ನಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದ ಎಷ್ಟೋ ಸಮಯದ ನಂತರ ನಲ್ವತ್ತು ವರ್ಷ ತಾಯಿ ಎಷ್ಟು ಕಷ್ಟಪಟ್ಟರು ಎಫ್ ಆರ್ ಸಿ ಎಲ್ಲ ಕ್ಲೋಸ್ ಆಯಿತು ಆದ್ದರಿಂದ ನಾವು ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ ಚಿಂತನಶೀಲರಾಗುವಂತಹದ್ದು ಅಧ್ಯಯನದಷ್ಟೇ ಮುಖ್ಯ ಈ ಉಪನಿಷದ್ದು ಏನು ಸೂಚಿಸ್ತದೆ ಅಂತಂದರೆ ಈ ಭಗವಂತನ ನಾವು ಸ್ವರೂಪವನ್ನು ಶಾಸ್ತ್ರ ಓದಿ ಸ್ವಂತ ಚಿಂತನೆ ಮಾಡಿ ನಮ್ಮ ಆಂತರ್ಯದಲ್ಲಿ ಆ ಜ್ಞಾನದ ಬುದ್ಧಿಯನ್ನು ಕಟ್ಕೊಂಡು ಅದರ ಆಧಾರದಲ್ಲಿ ನಮ್ಮ ಜೀವನ ಮಾಡಬೇಕು ಅಂತ ಈ ಒಂದು ಚಾಪ್ಟರ್ನ ತಾತ್ಪರ್ಯ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಶ್ರೀರಾಮಕೃಷ್ಣಾರ್ಪಣಮಸ್ತು